ಕೊಟ್ಟರೆ ನಮ್ಮ ದುರ್ಬುದ್ಧಿ ಏನು ಅಂತಂದ್ರೆ ಕೊಟ್ಟದ್ದಕ್ಕಿಂತ ಜಾಸ್ತಿ ಬಯ್ಯುವುದು ಜಾಸ್ತಿ ನಮ್ಮಲ್ಲಿ ಸ್ವಭಾವವಾಗಿ ಬಿಟ್ಟಿದೆ ಎಂದು ಅದೊಂದು ಬಿಟ್ಟುಬಿಡು ಅಂತ ದಾಸರ್ ನಮ್ಮನ್ನು ಎಚ್ಚರಿಸುತ್ತಾರೆ ಏನಿರ್ತಾರೆ ಅಂತಂದ್ರೆ ಜಲಜನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ ನಿಶ್ಚಲ ಭಕ್ತಿಯಲ್ಲಿ ಚಳಿ ಬಿಸಿಲು ಮಳೆಗಾಳಿಗಳ ನಿಂದಿಸದೆ ನಿತ್ಯದಲ್ಲಿ ದಾಸರ ಹೇಳಿದರು ಜಲಜನಾಭನ ಮೂರ್ತಿ ಮನದಲ್ಲಿ ಅಂತ ಜಲಜನಾಭ ಜಲಜನಾಭ ಅಂತ ಅವನು ಕರೆದಿದರೆ ಚೆನ್ನಾಗಿ ಕರೀತಾರೆ ಅವನನ್ನು ಅದು ಯಾಕೆ ಅಂತ ಕೊನೆಗೆ ನೋಡೋಣ ಜಲಜನಾಭನ ಮೂರ್ತಿ ಮನದಲ್ಲಿ ನೆಲೆಗೊಳಿಸಿ ಆ ಭಗವಂತನ ಮೂರ್ತಿಯನ್ನು ಮನಸ್ಸಿನಲ್ಲಿ ಸ್ಥಾಪನೆ ಮಾಡಬೇಕಂತೆ ಯಾವ ಭಗವಂತನನ್ನು ಆರಾಮವಾಗಿರತಕ್ಕಂತಹ ದೇವರನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡಿ ಆರಾಮವಾಗಿರುವ ದೇವರು ಯಾರು ಜಲಜನಾಭ ಕಮಲನಾಭ ಪದ್ಮನಾಭ ಅವನು ಮಲಗಿರತಕ್ಕಂತಹ ರೂಪ ಯಾವುದು ಮಲಗಿದೆ ಆರಾಮವಾಗಿರದೆ ಅದಕ್ಕೇನು ಬೇರೆ ಕೆಲಸ ಇಲ್ಲ ಆರಾಮವಾಗಿದೆ ಅದು ಪದ್ಮನಾಭ ರೂಪ ಏನಿದೆ ಪದ್ಮವನ್ನು ಮಕ್ಕಳಲ್ಲಿ ಧಾರಣೆ ಮಾಡಿ ಇಡಿ ಜಗತ್ತಿಗೆ ಕಾರಣೀಭೂತನಾದ ಪಿತೃಮುಖನನ್ನು ಸೃಷ್ಟಿ ಮಾಡಿದ ಆ ಭಗವಂತನ ರೂಪ ಅದನ್ನು ಮನದಲ್ಲಿ ನೆರೆಗೊಳಿಸಿ ನಿಶ್ಚಲ ಭಕ್ತಿಯಲ್ಲಿ ನಿಶ್ಚಲವಾದ ಭಕ್ತಿ ಅಂತ ಹೇಳಿದ್ರು ಈ ಪದ್ಮನಾಭನ ರೂಪ ಅದು ನಿಶ್ಚಲ ಭಕ್ತಿಗೆ ಪ್ರಯೋಜಕವಾಗಿರತಕ್ಕಂತಹ ರೂಪ ಮನಸ್ಸು ಅಲ್ಲಾಡುವುದಿಲ್ಲ ಅಂದರೆ ದೇಯವಾದ್ದು ಅಲ್ಲಾಡಿದ್ರೆ ಮನಸ್ಸು ಅಲ್ಲಾಡುವ ಸಂದರ್ಭ ಇದೆ ಧ್ಯೇಯವಾದ್ದು ಅಲ್ಲಾಡದಿದ್ದರೆ ಮನಸ್ಸು ಅಲ್ಲಾಡುವ ಪ್ರಸಂಗ ಇಲ್ಲ ಆದ್ದರಿಂದ ನಿಶ್ಚಲ ಭಕ್ತಿಯಲ್ಲಿ ಈ ಭಕ್ತಿ ಅದು ನಿಶ್ಚಲ ಆಗಿರಬೇಕು ಅಲ್ಲಾಡಬಾರದು ಅಂತ ಹೇಳಿದರು ಅಂದರೆ ದೇವರೂ ಅಲ್ಲಾಡಬಾರದು ದೇವರನ್ನು ಪೂಜೆ ಮಾಡುವವರೂ ಅಲ್ಲಾಡಬಾರದು ಅವನ ಮನಸು ಅಲ್ಲಾಡಬಾರದು ಅವನ ಪ್ರೇಮ ಭಕ್ತಿಗಳು ಕೂಡ ಅಲ್ಲಾಡಬಾರದು ನಿಶ್ಚಲ ಭಕ್ತಿಯಲಿ ಅಂತ ನಮ್ದು ಪ್ರೇಮ ಅಲ್ಲಾಡಿತು ಅಂತಾದಾಗ ಭಗವಂತನು ಅಲ್ಲಾಡ್ತಾನೆ ಅಂತ ನಿಶ್ಚಲ ಭಕ್ತಿಯಲಿ ಅದಕ್ಕೆ ಹೇಳಿದರು ಚಳಿ ಬಿಸಿಲು ಮಳೆಗಾಳಿಗಳ ನಿಂದಿಸದೆ ನಿತ್ಯದಲ್ಲಿ ಅಂತ ದಾಸರು ಅದನ್ನು ವಿಶ್ಲೇಷಣೆ ಮಾಡಿದರು ನಮ್ದು ಏನು ಸ್ವಭಾವ ನಮಗೆ ಬೈತಲೇ ಇರಬೇಕು ಸ್ವಭಾವ ನಮ್ದು ಸಹಜ ಧರ್ಮ ಬಿಸಿಲು ತುಂಬ ಬಂತು ಅವಾಗ ಎಂಥದ್ರಿ ಬಿಸಿಲು ಅಯ್ಯೋ ಸೆಕೆ ಸೆಕೆ ಸೆಕೆ ಫ್ಯಾನ್ ಹಾಕಿ ಎ ಸಿ ಬಿಸಿಲು ಜಾಸ್ತಿ ಆಯಿತು ನಮ್ಗೆ ತಡ್ಕೊಳ್ಲಿಕ್ಕಾಗುವುದಿಲ್ಲ ಇದೊಂದು ನಮಗೆ ಸಮಸ್ಯೆ ಆಯ್ತು ಬಿಸಿಲು ಬೇಡ ಸ್ವಲ್ಪ ಮಳೆ ಕೊಡೋಣ ತಂಪಾಗುತ್ತೆ ವಾತಾವರಣ ಅಯ್ಯೋ ನೆಗಡಿ ಶೀತ ಕೆಮ್ಮರಿ ಮಳೆ ಅಯ್ಯೋ ವಾತಾವರಣವೇ ಸರಿ ಸರಿ ಮಳೆ ಹೋಯಿತು ಬೇಡ ಅಂತ ಬಿಟ್ರೆ ಮತ್ತೆ ಯಾವುದಿಲ್ಲ ಈಗ ಮತ್ತೆ ಶೀತ ಅಯ್ಯೋ ಚಳಿ ಚಳಿ ಚಳಿ ಬೆಳಿಗ್ಗೆ ಬೇಗ ಇಡ್ಲಿಕ್ಕೆ ಆಗುವುದಿಲ್ಲ ನಮ್ಗೆ ಯಾವ ಋತು ಆಗುತ್ತೆ ಹಾಗಾದರೆ ಯಾವ ಋತು ನಮಗಾಗುವಂತಹ ಋತು ಇಲ್ಲ ಹಾಗಾಗಿ ಮಳೆ ಬಂತು ಅಂತಾದಾಗ ಬಯ್ಯುವುದೇ ಬೈಯುವುದು ಅಯ್ಯೋ ಮಳೆ ಜಾಸ್ತಿ ಆಯ್ತ್ರಿ ಜಾಸ್ತಿ ಆಯ್ತ್ರಿ ಹೈದರಾಬಾದ್ನವರಷ್ಟು ಬಯ್ಯುವುದಿಲ್ಲ ಅದೇ ನಮ್ಮ ಕಡೆಂತೂ ತುಂಬ ಬೈತಾ ಇದ್ದಾರೆ ಅಂತೀಗ ಮಳೆ ಅಂದರೆ ವಿಪರೀತ ಮಳೆ ಅಯ್ಯೋ ಮಳೆ ಜಾಸ್ತಿ ಆಯ್ತು ರೀ ಮಳೆ ಈ ಉಪನಿಷತ್ನಲ್ಲಿ ಚಾಂದ್ರೋಜದಲ್ಲಿ ಈ ನಿಯಮವನ್ನು ಹೇಳುವಾಗ ಹೇಳುತ್ತಾರೆ ಯಾರ್ಯಾರಿಗೆ ಬೈಯಬಾರದು ಅಂತ ಹೇಳುವಾಗ ವರ್ಷಂತಂ ನ ನಿಂದೇತ್ ತಪಂತಂ ನ ನಿಂದೇತ್ ತದ್ವೃತಂ ನೇತ್ ತದ್ವೃತಂ ಅದು ವೃತ ಅಂತೆ ವೃತ ಅಂತಂದ್ರೆ ವರ್ಷಂತಂ ನೇತ್ ಮಳೆ ಕೊಡುವವನನ್ನು ಮಳೆ ಸುರಿಸ್ತಾ ಇದ್ದಾನೆ ದೇವರು ಅವನಿಗೆ ಬೈದರೆ ಹೇಗೆ ಅಯ್ಯೋ ಮಳೆ ಜಾಸ್ತಿ ಆಯಿತು ನಮ್ದು ಕ್ರಮ ಹಾಗೆ ಮಳೆ ಬೇಡವೋ ಮಳೆ ಬೇಕು ಮಳೆ ಬೇಕೋ ಮಳೆ ಬೇಡ ಏನ್ರಿ ನಮ್ಮನೆಯಲ್ಲಿ ಕಾರ್ಯಕ್ರಮ ರೀ ಇವತ್ತು ಮಳೆ ಬೆಳಗ್ಗಿನಿಂದ ಮಳೆ ಏನು ದೇವರಿಗೂ ಸಿಟ್ಟೋ ಏನೋ ಅಯ್ಯೋ ಮಳೆ ಸುರಿತಿ ರಗಡೆ ಮಾಡಿ ಹಾಕಿದ ಹಾಗಾಗಿ ಮಳೆ ಬಂತು ಬೈಲಿಕ್ಕೆ ಪ್ರಾರಂಭ ಮಾಡಿದೆವು ಯಾಕೆಂದ್ರೆ ಮಳೆ ಬೇಡ ಅಂತಲ್ಲ ನಮ್ಮ ಮನೆಯಲ್ಲಿ ಇವತ್ತು ಕಾರ್ಯಕ್ರಮ ಇವತ್ತು ಬೇಡ ಅಂತ ನಾಳೆ ಬರಲಿ ನಾಳೆ ಪಕ್ಕದ ಮನೆಯಲ್ಲಿ ಅದು ಇಲ್ಲ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಆದಾಗ ಮಳೆ ಬೇಡ ಅಂತ ನಮ್ಮ ಬೈಯುವ ಕ್ರಮ ಅಂದ್ರೆ ಹಾಗೆ ದೇವರಿಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಉಂಟು ತೆಂಗಿನಕಾಯಿ ತೆಗೆದಿಡ್ಲಿಕ್ಕುಂಟು ತಿಮ್ಮಪ್ಪನಿಗೆ ಹರಕೆ ಹೇಳಲಿಕ್ಕೆ ಉಂಟು ಅಯ್ಯೋ ಮಳೆ ಬೇಡ ಮಳೆ ಬೇಡ ಅಂತ ಹೇಳಲಿಕ್ಕೆ ಮತ್ತೆ ಪುನಃ ಮಳೆ ಬೇಕು ಅಂದ್ರೆ ತಿಮ್ಮ ಮತ್ತೆ ಪುನಃ ಹರಕೆ ಹೇಳಲಿಕ್ಕು ಉಂಟು ಅದರಿಂದ ವರ್ಷ ತಮ್ಮ ಯಾಕೆಂದ್ರೆ ಅದು ಸಾರ್ವಜನಿಕವಾದ್ದು ಸಾರ್ವತ್ರಿಕವಾದ ವ್ಯವಸ್ಥೆ ಆದ್ರಿಂದ ಮಳೆ ಬೇಡ ಅಂತ ಹೇಳಿದ್ರೆ ನಾಳೆ ಮತ್ತೆ ಆ ನೀರಿಗೆ ಜಗಳಾದಬಾರದು ನೀರಿಗೆ ಜಗಳ ಆಡುವುದು ಬೇಕು ಮಳೆ ಬರಬಾರ್ದು ಇದು ಹೇಗೆ ಕ್ರಮ ಅಂದರೆ ಹಾಗೆ ನಮಗೆ ಇಲ್ಲಿ ಮಳೆ ಬೇಡ್ರಿ ಮೇಲೆ ಮಳೆ ಬರಬೇಕು ನಮಗೆ ನೀರು ಬಂದರೆ ಸಾಕು ಅಂತ ಮದ್ರಾಸ್ನಲ್ಲಿ ಒಬ್ಬರಿದ್ದರು ಅವ್ರು ಹೇಳೋದು ಹಾಗೆ ಅಯ್ಯೋ ಮದ್ರಾಸಲ್ಲಿ ಮಳೆ ಬರಬಾರ್ದು ಮತ್ತೆ ನೀರು ನೀರು ಬೇಕು ನಮಗೆ ಎಲ್ಲಿ ಮಳೆ ಬರಬೇಕು ಮದ್ರಾಸ್ಗಿಂತ ಸ್ವಲ್ಪ ದೂರದಲ್ಲಿ ಮಳೆ ಬರಬೇಕಂದ್ರೆ ಯಾಕೆಂದರೆ ಡ್ರೈನೇಜ್ ಪ್ರಾಬ್ಲಮ್ ಅಲ್ಲಿ ಅಲ್ಲಿ ಮಳೆ ಬಂತು ಅಂತಂದರೆ ಡ್ರೈನೇಜ್ ಎಲ್ಲ ತುಂಬಿ ಎಲ್ಲ ರಸ್ತೆ ಎಲ್ಲ ನೀರು ಎಲ್ಲ ಗಲೇಜೆಲ್ಲ ಮನೆಯೊಳಗೆ ಬರುತ್ತೆ ಅದಕ್ಕೆ ಮಳೆ ಮದ್ರಾಸಲ್ಲಿ ಮಳೆ ಬೇಡ ಅಂತ ಮತ್ತೆ ನೀರು ಬೇಕು ನಮಗೆ ಅಂತ ಅದ್ರ ಮೇಲೆ ಮಳೆ ಬರಬೇಕಂತೆ ಕೆಳಗೆ ನೀರು ತುಂಬಬೇಕು ಅಂತ ಭಾರಿ ಕಷ್ಟ ನಮ್ಮ ದೇವ್ರದ್ದು ಎಜಸ್ಟ್ಮೆಂಟು ಎಷ್ಟು ಕಷ್ಟ ನೋಡಿ ಅದೇನು ಆಕಾಶಕ್ಕೆ ನಮಗೆ ಇಲ್ಲಿ ಮಾತ್ರ ಮಳೆ ಬರಬಾರದು ಅದು ಕೊನೆ ಹಿಡೀಲಿಕ್ಕಾಗತ್ತೆ ಮಳೆ ಅಂದರೆ ಸಾರ್ವಜನಿಕವಾದ್ದು ಸಾರ್ವತ್ರಿಕವಾದ್ದು ಅದರಿಂದ ವರ್ಷಂತ ನಟಪೇತ ತದ್ವೃತಂಥ ಅದು ಸಾರ್ವಜನಿಕಕ್ಕೆ ಯಾವುದು ಬೇಕು ಆವಾಗ ನಾವು ಅದನ್ನು ಬೈಲಿಕ್ಕೆ ಹೋಗಬಾರದು ಯಾಕೆಂದರೆ ಸಾರ್ವತ್ರಿಕವಾದ ವ್ಯವಸ್ಥೆ ಅದು ಒಬ್ಬೊಬ್ಬರಿಗೆ ವೈಯಕ್ತಿಕವಾದ ವ್ಯವಸ್ಥೆ ಆದರೆ ಅದನ್ನು ಬೇಡ ಬೇಕು ಅಂತ ನಾವು ಚೇಂಜ್ ಮಾಡಲಿಕ್ಕಾಗುತ್ತೆ ಇದು ಸರ್ವಜನೋಪಯೋಗಿಯಾಗಿರತಕ್ಕಂತಹ ಒಂದು ಕ್ರಮ ಇದ್ದರೆ ಅದನ್ನು ಬದಲಾಯಿಸಲಿಕ್ಕೆ ನಾವು ಹೋಗಬಾರದು ಅದನ್ನು ಆಕ್ಷೇಪಿಸಬಾರದು ತಪಂತಂ ನನಿಂದ ಯಾವುದು ಬಿಸಿಲು ಅದನ್ನೂ ಬೈಲಿಕ್ಕೆ ಹೋಗಬೇಡಿ ಅದು ಒಂದು ಮಳೆಯೂ ಬೇಕು ಬಿಸಿಲೂ ಬೇಕು ಚಳಿಯೂ ಬೇಕು ಎಲ್ಲ ಋತುಗಳೂ ಬೇಕು ಎಲ್ಲ ಋತುಗಳಲ್ಲಿ ಭಗವಂತ ಇದ್ದಾರೆ ತದ್ವೃತಂಥೇಳ ಅದು ದೊಡ್ಡ ವೃತ ನಿಯಮಾತು ಉಂಟ ಅದನ್ನೇ ದಾಸರು ಇದು ಬಹಳ ಸೊಗಸಾಗಿ ಹೇಳ್ತಾರೆ ಚಳಿ ಬಿಸಿಲು ಮಳೆಗಾಳಿಗಳ ನಿಂದಿಸದೆ ನಿತ್ಯರಲಿ ಚಳಿಯನ್ನು ಬೈಬೇಡ ಬಿಸಿಲು ಬೈಬೇಡ ಮಳೆ ಬೈಬೇಡ ಗಾಳಿಯನ್ನು ಬೈಬೇಡ ಎಲ್ಲ ಬೈಯುವೇ ವಿಷಯಗಳೆಲ್ಲ ಗಾಳಿ ಜಾಸ್ತಿ ಆಗಬಾರ್ದು ಕಡಿಮೆ ಆಗಬಾರ್ದು ಅದು ಹೇಗೆ ದೇವರು ಎಷ್ಟು ಅಡ್ಜಸ್ಟ್ಮೆಂಟ್ ಯಾರ್ಯಾರಿಗೆ ಎಷ್ಟೆಷ್ಟು ಒಂದು ಮನೆಯಲ್ಲಿ ಒಬ್ಬನಿಗೆ ಗಾಳಿ ಬೇಕೇ ಒಬ್ಬನಿಗೆ ಗಾಳಿ ಅಂದರೆ ಆಗೋದಿಲ್ಲ ಎಂತ ಮಾಡೋದು ಫ್ಯಾನ್ ಹಾಕಬೇಕೋ ಬಿಡಬೇಕೋ ನಿತ್ಯ ಜಗಳ ಗಾಳಿ ಒಬ್ಬ ಫ್ಯಾನ್ ಹಾಕಿ ಅಂತ ಒಬ್ಬ ತೆಗೀರಿಂತ ಹಾಕಬೇಕಾ ತೆಗಿಬೇಕಾ ಗೊತ್ತಿಲ್ಲ ಇಂತಹದ್ದು ನಮ್ದು ವ್ಯವಸ್ಥೆಗಳು ಚಳಿ ಬಿಸಿಲು ಮಳೆಗಾಳಿಗಳ ನಿಂದಿಸದೆ ನಿತ್ಯದಲ್ಲಿ ನಿತ್ಯದಲ್ಲಿ ಯಾವತ್ತೂ ಇದನ್ನು ನಿಂದೆ ಮಾಡಬೇಡಿ ನೆಲದಲ್ಲಿ ಹ ಗಂಧವೇ ಸುಗಂಧವು ಮುಂದೆ ಹೇಳ್ತಾರೆ ಹೀಗೆ ಭಗವಂತನ ಯಾವುದು ವ್ಯವಸ್ಥೆ ಇದೆ ಅದೆಲ್ಲ ಬೇಕಾಗಿರತಕ್ಕಂತಹ ವ್ಯವಸ್ಥೆ ಅದು ವೆಲ್ ಪ್ಲಾನ್ಡ್ ಅದು ಮೊದಲೇ ಭಗವಂತ ಎಲ್ಲೆಲ್ಲಿ ಏನೇನು ಯಾವ ಯಾವಾಗ ಹೇಗೆ ಹೇಗೆ ಆಗಬೇಕು ಅದನ್ನು ವ್ಯವಸ್ಥೆ ಮಾಡಿದ್ದಾರೆ ಅದನ್ನು ಇಟ್ಟುಕೊಂಡು ನಮ್ಮ ಮುಂದಿನ ಕಾರ್ಯಕ್ರಮಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕಾದ್ದು ಗಂಧವೇ ಸುಗಂಧವು ನೋಡಿ ಆದ್ರಿಂದಲೇ ನೋಡಿ ಈ ಮಾಗಸ್ನಾನ ಕಾರ್ತೀಕ ಸ್ನಾನ ಭಾರಿ ಒಳ್ಳೆಯದು ಅಂತ ಅದಕ್ಕೆ ಎಷ್ಟು ಪುಣ್ಯ ಭಾರೀ ಪುಣ್ಯ ಅಂತ ಕಾರ್ತೀಕದಲ್ಲಿ ಸ್ನಾನ ಮಾಡಿದರೆ ಬೆಳಿಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ನೀರಲ್ಲಿ ಮುಳುಗಿದರೆ ಭಾರೀ ಪುಣ್ಯ ಮಾಗದಲ್ಲಿ ಗಂಗೆಯಲ್ಲಿ ಮುಳುಗಿದರೆ ಮಹಾಪುಣ್ಯ ಅಂತ ನಮ್ಮಲ್ಲಿಯೇ ಚಳಿ ಜಾಸ್ತಿ ಮಾಘ ಅದು ಉತ್ತರ ಭಾರತದಲ್ಲಿ ಅಂತೂ ಚಳಿ ಗಂಗೆ ಅಂದರೆ ಮತ್ತೆ ಕೇಳುವುದೇ ಬೇಡ ಅದಕ್ಕೆ ಹೇಳಿದ್ದವರು ಮಾಗ ಮಾಸದಲ್ಲಿ ಅಂದರೆ ಅರ್ಥಾದ ಚಳಿಯಲ್ಲಿ ಅದು ಮೈಯನ್ನು ಕೊರೆಯುವ ಚಳಿಯಲ್ಲಿ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಬನ್ನಿ ಅಂತ ಯಾರಿಗೆ ಬೈತೀರಿ ನೀವು ಬೈದರೆ ಪುಣ್ಯ ಮೈನಸ್ ಆಗಿ ಅಷ್ಟೇ ಚಳಿಗೆ ಬೈದರೆ ನೀರಿಗೆ ಬೈದರೆ ಪುಣ್ಯ ಮೈನಸ್ ಆಗುತ್ತೆ ಅದಕ್ಕೆ ಹೇಳಿದ್ದೇ ಹಾಗೆ ಚಳಿಗಾಲದಲ್ಲಿ ಭಾಗೀರಥಿಯಲ್ಲಿ ಸ್ನಾನ ಮಾಡಿ ಬರಬೇಕಾದ್ದು ನೀವು ನೋಡಬೇಕು ಬ ಉತ್ತರ ಭಾರತದಲ್ಲಿ ಎಂತಹ ಭಕ್ತರು ಎಂತಹ ಭಾವುಕರು ಸುಮ್ನೆ ನಮ್ದೆಲ್ಲ ಡೋಂಗಿ ಅಷ್ಟೇ ಎಂತಹ ಭಾವುಕರ್ ಇರ್ತಾರೆ ಅಂದರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ತನ್ನ ಮಗುವನ್ನು ಹಿಡ್ಕೊಂಡು ಬಂದು ಮಗು ಸಹಿತವಾಗಿ ಮುಳುಗಿ ಬರ್ತಾರೆ ನಾಲ್ಕು ಗಂಟೆಗೆ ಬ್ರಾಹ್ಮ ಮುಹೂರ್ತದಲ್ಲಿ ಇದು ಭಕ್ತಿ ಅಂದರೆ ಹೀಗೆ ಭಾವುಕನ ಅಂದರೆ ಹೀಗಿರ್ತದೆ ವಿಚಾರ ಕಡಿಮೆ ಇರಬಹುದು ಭಾವುಕನ ತುಂಬ ಇದೆ ಬಯುವುದಿಲ್ಲ ಅವರು ಚಳಿಗೇ ಬಯುವುದಿಲ್ಲ ಸಹಜವಾದ ಧರ್ಮ ಇದು ಪುಣ್ಯ ಜಾಸ್ತಿ ಚಳಿ ಜಾಸ್ತಿ ಆದಷ್ಟು ಗಂಗೆಯಲ್ಲಿ ಮುಳುಗಿದಷ್ಟು ಪುಣ್ಯ ಜಾಸ್ತಿ ಅಂತ ಇಷ್ಟು ಭಕ್ತಿಯಿಂದ ನಂಬ್ತಾರೆ ಅವರು ಅದರಿಂದ ಯಾವುದನ್ನು ಬಯಲಿಕ್ಕೆ ಹೋಗದೆ ಎಲ್ಲ ಭಗವಂತನ ವ್ಯವಸ್ಥೆ ಅಂತ ನಾವು ಚಿಂತನೆ ಮಾಡಬೇಕಾದ್ರು ಹೀಗೆ ಚಿಂತನೆ ಮಾಡಿ ನೆಲದಲ್ಲಿ ಹಗಂಧವೇ ಸುಗಂಧವು ಜಲವೇ ರಸ ರೂಪವೇ ಸುದೀಪವು ಎಲ್ಲರೂ ಚಾಮರ ಶಬ್ದವಾದ್ಯಗಳ ವಾದ್ಯಗಳ ಅರ್ಪಿಸಲು ಒಲಿವಾ ಎಷ್ಟು ಒಳ್ಳೆಯ ಪೂಜೆ ನೋಡಿ ಸುಲಭ ಏನು ನೆಲದಿ ನೆಲದಲಿಹ ಗಂಧವೇ ಸುಗಂಧವು ಈ ಮಣ್ಣಲ್ಲಿರತಕ್ಕಂತ ಗಂಧ ಏನಿದೆ ಗಂಧಂ ಸಮರ್ಪಯಾನಿ ನಮಗಾದ್ರೆ ಅಯ್ಯೋ ಮಣ್ಣ್ರಿ ಅಯ್ಯೋ ಎಷ್ಟು ಗಲೇಜು ಇದೆಂಥದು ನಮಗೆ ಹಚ್ಚಿಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ದೇವರಿಗೆ ಅರ್ಪಣೆ ಮಾಡುದು ಹೇಗೆ ದಾಸರು ಹೇಳ್ತಾರೆ ನೆಲದಲ್ಲಿರ್ತಕ್ಕಂಥ ಪರಿಮಳ ನಿಮ್ಗೆ ಗೊತ್ತಿಲ್ಲ ಅನುಭವ ಇಲ್ಲ ಅಂತ ನಮ್ಗೆ ಯಾವ್ದಾವುದೋ ಬಣ್ಣ ಬಳ್ಕೊಂಡು ಆ ಬಣ್ಣ ಆ ಗಂಧ ಮೂಗಿಗೆ ಅಡ್ಜಸ್ಟ್ ಆಗಿ ಸ್ವಾಭಾವಿಕವಾದಂತಹ ಮಣ್ಣಿನ ಪರಿಮಳ ನಮಗೆ ಹಿಡಿಸುವುದಿಲ್ಲ ಅಂತ ದಾಸರು ಹೇಳಿದರು ನಿಜವಾದ ಒರಿಜಿನಲ್ ಪರಿಮಳ ಇರತಕ್ಕಂತಹದ್ದು ಮಣ್ಣಲ್ಲಿ ಗಂಧವತಿ ಪೃಥ್ವಿ ಮಣ್ಣಲ್ಲಿ ಗಂಧ ಇರುವಂತಹದ್ದು ಆ ಗಂಧ ಎಷ್ಟು ಪ್ರಶಸ್ತ ಅಂತಂದ್ರೆ ಈ ಮೃತ್ಕಾ ಸ್ನಾನ ಅಂತ ನನಗೆ ಹೊತ್ತು ಶುರುವಾಗಿದೆ ಮೊದಲಿತ್ತು ಅದು ಬಿಟ್ಟಿದ್ದೇವೆ ಈಗ ಅದು ಫ್ಯಾಷನ್ ಅಲ್ಲ ಈಗ ಈಗ ಫ್ಯಾಷನ್ ಆಗಿದೆ ಈಗ ಅದು ಮೃತ್ಕಾಸ್ನಾನ ಅಂತ ಬೆಂಗಳೂರಿನ ಪ್ರಕೃತಿ ಚಿಕಿತ್ಸಾಲಯ ಅಂತಿದೆ ಅಲ್ಲಿ ಹೋಗಿ ನೋಡಬೇಕು ಎಂತೆಂತ ಶ್ರೀಮಂತರು ದುಡ್ಡು ಕೊಟ್ಟು ಬರ್ತಾರೆ ಅಲ್ಲಿಗೆ ಅಲ್ಲಿ ಮಾಡಿಸೋದು ಏನಂದ್ರೆ ಮತ್ತೆ ಎಂಥದ್ದು ಅಲ್ಲಿ ಮತ್ತೆ ಯಾವುದಕ್ಕೂ ಚಾರ್ಜ್ ಇಲ್ಲ ಆದರೆ ಅಲ್ಲಿ ಇರುವುದಕ್ಕೆ ಚಾರ್ಜ್ ಅಷ್ಟೇ ಅಲ್ಲಿ ಏನು ಅಂದರೆ ಏನು ಅಂತಂದ್ರೆ ಮೃತ್ಕಾ ಸ್ನಾನ ಇಲ್ಲಿವರೆಗೆ ಮಣ್ಣು ಹಾಕಿ ಅವನನ್ನು ಮುಳುಗಿಸಿಡ್ತಾರೆ ಅಷ್ಟೇ ಎಷ್ಟು ಎರಡು ಗಂಟೆ ಮೂರು ಗಂಟೆ ಕೂಡಿಸ್ತಾರೆ ಎಂಥದ್ದು ಇದಕ್ಕೆ ಮೃತ್ಕಾಸ್ನಾನ ಅಂತ ಹೇಳ್ತಾರೆ ಭಾರಿ ಖುಷಿ ಅವರಿಗೆ ಇದು ಮೃತ್ಗ ಸ್ನಾನ ಭಾರಿ ಖುಷಿ ಅವರಿಗೆ ಮಡ್ಬಾತ್ ಅಂತ ಹೇಳ್ತಾರೆ ಇದಕ್ಕೆ ಇಂಗ್ಲೀಷಲ್ಲಿ ಹೇಳಿದ್ರೆ ಇನ್ನೂ ಚೆನ್ನಾಗಿರ್ತದೆ ಅದು ಅದು ಸಂಸ್ಕೃತ ಶಬ್ದ ಆಗಬಾರದು ಮಡ್ಭಾತ್ ಎಂಥದ್ರೀ ಮಡ್ಭಾತ್ ಮಡ್ಭಾತ್ ಅಂದರೆ ಅತ್ಯಂತದಲ್ಲ ಕೆಸರಲ್ಲಿ ಮುಳುಗುವುದು ಅಂತ ಇಷ್ಟೇ ಅರ್ಥ ಅದಕ್ಕೆ ಅದು ಪ್ರಕೃತಿ ಚಿಕಿತ್ಸೆ ಅಂತ ಭಾರಿ ಖುಷಿ ಅಲ್ಲಿ ಅವರಿಗೆ ಆಮೇಲೆ ಔಷಧ ಏನು ಎಂಥದ್ದು ಔಷಧ ಇಲ್ಲ ಅವ್ರಿಗೆ ಇದಿಷ್ಟು ತೂಕ ಮಾಡಿ ಆಹಾರ ಕೊಡ್ತಾರೆ ಇಷ್ಟೇ ಅದೆಂಥದ್ದು ಹಣ್ಣು ಅದು ಎಷ್ಟು ಒಂದು ಡಜನ್ ಆ್ಯಪಲ್ ಅಲ್ಲ ಒಂದು ಆಪಲನ್ನು ಅರ್ಧ ಕಟ್ ಮಾಡಿ ಕೊಡ್ತಾರೆ ತಿನ್ನು ಅಂತ ಅದು ಯಾವಾಗ ಅವನು ಕೇಳಿದಾಗ ಅಲ್ಲ ಇವರಿಗೆ ಖುಷಿಯಾದಾಗ ಕೊಡ್ದವ್ರು ಅವ್ನು ಕೇಳಿದಾಗ ಇಲ್ಲವೇ ಇಲ್ಲ ಒಂದು ಮುಕ್ಕಾಲು ಗ್ಲಾಸ್ ಹಾಲು ಅದಕ್ಕೆ ಕೇಸರಿ ಪಚ್ಚ ಕರ್ಪೂರಲೆಲ್ಲ ಹಾಕಲಿಕ್ಕಿಲ್ಲ ಅದಕ್ಕೆ ಹಾಕಿದ್ರೆ ಇಷ್ಟು ನೀರು ಹಾಕಿ ಕೊಡ್ತಾರೆ ಅಷ್ಟೇ ಅದನ್ನು ಕುಡಿಬೇಕವ ಈಗ ಒಂದು ತಿಂಗಳು ದುಡ್ಡು ಕೊಟ್ಟು ಕೊಡ್ತಾರೆ ಕುಡಿ ಇರ್ತಾರೀ ಅಲ್ಲಿ ಪ್ರಕೃತಿ ಚಿಕಿತ್ಸೆ ಇದಕ್ಕೆ ಹೆಸರು ಇಷ್ಟೇ ಬೆಳಿಗ್ಗೆ ಎದ್ದು ಸೂರ್ಯನ ಬಿಸಿಲಿಗೆ ನಿಲ್ಲಿಸ್ತಾರೆ ಒಂದು ಅರ್ಧ ಗಂಟೆ ನಿಂತಿರ್ತಾನೆ ಒಂದು ತಿಂಗಳಾದ ಮೇಲೆ ಬರ್ತಾನೆ ಬಂದಾಗ ಏನ್ರಿ ಎಷ್ಟೊಬ್ಬ ಬಹಳ ಆರಾಮಾಯಿತು ಏನು ಆರಾಮಾಯಿತು ಒಂದು ಏಕಾದಶಿ ಕರೆಕ್ಟಾಗಿ ಮಾಡಿದ್ರೆ ಅಲ್ಲಿ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋಗಬೇಕಾಗಿರಲಿಲ್ಲ ಸುಮ್ಮನೆ ಅಲ್ಲಿ ಹೋಗಿ ಇಂಥದ್ದು ಉಪವಾಸ ಮಾಡೋದಕ್ಕಿಂತ ಏಕಾದಶಿ ಉಪವಾಸ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ಪ್ರಕೃತಿ ಚಿಕಿತ್ಸೆ ಅಂತ ಅವ್ರ ಹೆಸರು ಹಾಗೆ ಅದು ಇದು ಸಹಜವಾಗಿರ್ತಕ್ಕಂತಹ ಧರ್ಮ ನಮ್ಮ ಪೂರ್ವದಲ್ಲಿ ಹಿಂದೆ ಹೇಳಿದ್ದೇ ಹಾಗೆ ಮೃತ್ಗ ಸ್ನಾನ ನಮ್ದು ಸ್ನಾನಗಳಲ್ಲಿ ಮೊದಲು ಮೃತ್ತಿಗೆಯನ್ನು ಹಚ್ಚಿಕೊಂಡು ಆಮೇಲೆ ಗೋಮಯವನ್ನು ಹಚ್ಚಿಕೊಂಡು ಆಮೇಲೆ ನೀರಲ್ಲಿ ಮುಳುಗುವಂತಹ ಕ್ರಮ ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥದ್ದು ಇದೆಲ್ಲ ಹಾಕೊಂಡ್ರೆ ಮತ್ತೆ ಮಡ್ಬಾತು ಅಂತ ಬೇರೆ ನಾವು ಮಾಡಬೇಕಾಗಿಲ್ಲ ನಿತ್ಯ ನಮ್ಮ ಸ್ನಾನದಲ್ಲೇ ಸೇರಿರ್ತಕ್ಕಂಥದ್ದು ವಿಧಿವಿಧಾನಗಳು ಆ ಮಣ್ಣಲ್ಲಿರ್ತಕ್ಕಂತಹ ಪರಿಮಳ ಮತ್ತೆಲ್ಲಿಯೂ ಇರುವುದಿಲ್ಲ ಅದನ್ನು ಅನುಭವಿಸಿದೆಯೇ ಗೊತ್ತಿಲ್ಲ ಯಾಕೆಂದ್ರೆ ಮಣ್ಣೇ ಇಲ್ಲ ಎಲ್ಲ ಸಿಮೆಂಟ್ ಹಾಕಿ ಎಲ್ಲ ಮುಚ್ಚಿ ಆಯಿತು ಮಣ್ಣಲ್ಲಿ ಉಂಟು ಮಣ್ಣು ಇಲ್ಲ ಇಲ್ಲಿ ಇದ್ರೆ ನಮ್ಮ ಮೈಯಲ್ಲಿ ಮಾತ್ರ ಇರುದಷ್ಟೇ ಬೆವರ್ನ ಮಣ್ಣು ನಿಜವಾದ ಮಣ್ಣೇ ಬಿಟ್ಟಿದ್ದೇವೆ ಆ ಮಣ್ಣಲ್ಲಿ ಸ್ವಾಭಾವಿಕವಾದ ಪರಿಮಳ ಇರ್ತದೆ ಆ ಪರಿಮಳ ದೇವರಿಗೆ ತುಂಬಾ ಇಷ್ಟ ಅಂತೆ ನೆಲದಲ್ಲಿ ಹ ಗಂಧವೇ ಸುಗಂಧ ಅದು ಭಗವಂತನಿಗೆ ತುಂಬಾ ಇಷ್ಟವಾದ ದ್ರವ್ಯ ಅದು ಜಲವೇ ರಸ ದೇವರಿಗೆ ಷಡ್ರಸನ್ನಗಳನ್ನು ಸಮರ್ಪಣೆ ಮಾಡಬೇಕು ನಮ್ಮ ಶಾಸ್ತ್ರ ಹೇಳುವುದೇನು ಗೊತ್ತು ಯಮದೇವರು ಯಮದೇವರ ಮನೆಗೆ ಕರ್ಕೊಂಡು ಹೋಗ್ತಾರೆ ಹೋಗ್ತೇವೆ ನಾವು ಯಾಕೆ ಏಕಾದಶಿ ಮಾಡಿಲ್ಲ ಹೋಗ್ತೇವೆ ನಾವು ಯಮದೇವರ ಮುಂದೆ ನಿಲ್ಲಿಸ್ತಾರೆ ನಿಲಿಸ್ತಾಗ ಯಮ ಕೇಳ್ತಾನಂತೆ ಸಲೀಲೇನಪಿ ಪೂಜಿತ ಯಹ ಮುಕ್ತಿಂದ್ಯಾತ್ ಸಹ ನ ಪೂಜಿತ ಕಿಂತ್ ಯಮಾ ಕೇಳ್ತಾನಂತೆ ಯಮ ಹೋದ ಮೇಲೆ ಹೋದ ತಕ್ಷಣ ಕೇಳುವ ಪ್ರಶ್ನೆ ಇದು ಅಪ್ಪ ಇಲ್ಲಿ ಯಾಕೆ ಬಂದಿ ನೀನು ಇಲ್ರಿ ಕಳ್ಕೊಂಡು ಕರ್ಕೊಂಡು ಬಂದರು ನಿಮ್ಮ ಬೃತ್ಯರು ಬೃತ್ಯರು ಯಾಕೆ ಕರ್ಕೊಂಡು ಬಂದರು ಅದು ದೇವರ ಪೂಜೆ ಮಾಡಲಿಲ್ಲ ಅಂತೆ ಯಾಕೆ ಪೂಜೆ ಮಾಡಲಿಲ್ಲ ಏನು ಇರಲಿಲ್ಲ ಏನು ನೀರು ಸಿಗದಿಲ್ವ ನಿನಗೆ ಪೂಜೆ ಮಾಡಲಿಕ್ಕೆ ಹೌದಾ ಅಷ್ಟು ಸುಲಭ ಇತ್ತ ಯಮ ಹೇಳ್ತಾರೆ ಸಲೀಲೇನ ಬಿ ಪೂಜಿತ ನಿತ್ಯ ದೇವರಿಗೆ ಒಂದಿಷ್ಟು ನೀರು ಸಮರ್ಪಣೆ ಮಾಡಿದರೆ ಸಾಕು ಇನ್ನು ಮತ್ತೆ ನಾಳೆ ನೈವೇದ್ಯ ಇದ್ರೆ ಬಿಡಬೇಡಿ ನಾನು ನೀರಿಲ್ಲ ಪೂಜೆಗೆ ಏನು ಇಲ್ಲ ಅಂತ ಪೂಜೆ ನಿಲ್ಲಿಸಬೇಡಿ ಅನ್ನೋದಕ್ಕೆ ಮಾತ್ರ ಹೇಳಿರತಕ್ಕಂತಹ ಮಾತಿದು ಸಲೀಲೇನಾಪಿ ಪೂಜಿತ ಒಂದಿಷ್ಟು ನೀರು ಸಮರ್ಪಣೆ ಮಾಡಿದರೂ ದೇವರು ತೃಪ್ತನಾಗ್ತಾನೆ ಆ ನೀರು ಸಮರ್ಪಣೆ ಮಾಡಲಿಲ್ಲೇನು ನಿನ್ನ ದೇವರಿಗೆ ಎಂಥ ಮನುಷ್ಯ ನೀನು ಅಂತ ಕೇಳ್ತಾರೆ ಅಂತ ಹೇಳೋದು ಇದನ್ನೇ ಯಾಕೆ ನೀರಲ್ಲಿರತಕ್ಕಂಥ ರುಚಿ ಮತ್ತೆ ಎಲ್ಲಿ ಇಲ್ಲ ಅದಕ್ಕೆ ಹೆಸರೇ ಸಂ ಅಮೃತೋಪಹಾರ ಮಹಾನೈವೇದ್ಯಂ ಸಮರ್ಪಯಾಮಿ ನಾವು ಹೇಳುವಾಗ ಅದಕ್ಕೆ ಅಮೃತ ಉಪಹಾರ ಅಂತ ಕರೀತೇವೆ ಅಮೃತ ಅಂದರೆ ದೇವರಿಗೆ ಅಮೃತಾನ್ನ ತಿಂದಷ್ಟು ಖುಷಿಯಂತೆ ಯಾಕೆಂದರೆ ದೇವರ ಸೃಷ್ಟಿ ಅದು ಭಗವಂತನೇ ಸೃಷ್ಟಿ ಮಾಡಿರತಕ್ಕಂತಹ ಪದಾರ್ಥ ಭಾರಿ ಪ್ರೀತಿ ಅದರ ಮೇಲೆ ಇಂತಹ ಅಮೃತ ಅನ್ನ ಅದು ನೀರು ದೇವರಿಗೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು ನೋಡಿ ಪಂಚಭಕ್ಷ ಪರಮಾನ್ನ ಹಾಕಲಿ ಊಟ ಮಾಡುವಾಗ ನೀರು ಕೊಡದಿದ್ರೆ ಇನ್ನೊಂಥರ ನಿಮ್ಮ ಮನೆಗೆ ಊಟಕ್ಕೆ ಬರೋಲ್ಲ ರೀ ಅಂತ ಹೇಳ್ತೇವೆ ಅಷ್ಟೇ ಯಾಕಂದ್ರೆ ನೀರು ಕೊಡ್ಲಿಕ್ಕೆ ಗತಿ ಇಲ್ಲ ಅವರಿಗೆ ಅಂತ ಬೈತೇವೆ ನಾವು ಯಾಕಂದರೆ ಎಷ್ಟೇ ಊಟ ಮಾಡಿ ಅದು ನೀರಿಲ್ಲಿದ್ರೆ ಆಗುದಿಲ್ಲ ಹಾಲು ಕುಡೀರಿ ಮೊಸರು ಕುಡೀರಿ ಏನೇ ಕುಡೀರಿ ಅದು ನೀರು ಕುಡಿದರೆ ಕುಡಿದ ಹಾಗೆ ಯಾಕೆ ನೀರಲ್ಲಿ ಇರತಕ್ಕಂಥ ರಸ ಮತ್ತೆಲ್ಲಿಯೂ ಇಲ್ಲ ಸಹಜವಾದ ರಸ ಈಗ ಹಣ್ಣಿನ ರಸ ಇರಬಹುದು ಕಬ್ಬಿನ ರಸ ಇರಬಹುದು ಬೆಲ್ಲದ ರಸ ಇರಬಹುದು ಪಾನಕದ ರಸ ಇರಬಹುದು ನಿಜವಾಗಿ ಇರತಕ್ಕಂಥ ರಸ ಇರುವುದಿಲ್ಲ ನೀರಿನಲ್ಲಿ ಇರತಕ್ಕಂಥದು ರಸ ಟೇಸ್ಟ್ ಎಂಬುದು ಅದು ನೀರಿನ ಧರ್ಮ ಅದು ಹಣ್ಣು ಗಟ್ಟಿಯಾದರೆ ಏನು ಒಣಗಿತು ಏನು ಉಪಯೋಗ ತಿನ್ನಲಿಕ್ಕಾಗುದಿಲ್ಲ ಅದರ ರಸ ಈಗ ಜಿನುಗ್ತಾ ಇರಬೇಕು ಆವಾಗ ಅದಕ್ಕೆ ರುಚಿ ಇರುವಂತಹದ್ದು ದಾಸರು ಹೇಳಿದರು ನೀರಿನಲ್ಲಿ ರುಚಿ ಇದೆ ಎಷ್ಟು ಸಂಪ್ರದಾಯ ಇತ್ತು ಅಂತಂದರೆ ಹಿಂದಿನ ದಿವಸ ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕಿ ಇಡ್ತಿದ್ರು ಮರದಿವಸ ಬೆಳಿಗ್ಗೆ ದೇವರಿಗೆ ಸಮರ್ಪಣೆ ಮಾಡಿ ಅದನ್ನು ಗಳ ಅಂತ ಕುತ್ತಿಗೆ ತುಂಬ ಕೊಡಿತಾ ಇದ್ರು ಭಾರೀ ಆರೋಗ್ಯಕ್ಕೆ ಹಿತಾಂತ ಅಂತ ಯಾವ ಕಾಯಿಲೆಯೂ ಬರುವುದಿಲ್ಲಂತೆ ಈಗ ತಾಮ್ರದ ಪಾತ್ರೆಗೆ ಎಲ್ಲಿ ಹೋಗೋದು ನೀರು ಎಲ್ಲಿ ಸಿಗಬೇಕು ನೀರು ಇಲ್ಲ ತಾಮ್ರದ ಪಾತ್ರೆ ನಮಗೆ ಸಿಗುವುದಿಲ್ಲ ಇದು ಹಿಂದಿನ ಕಾಲದಲ್ಲಿ ಆರೋಗ್ಯವನ್ನು ರಕ್ಷಣೆ ಮಾಡುವ ಕ್ರಮಗಳು ಭಾರಿ ಇತ್ತು ಅದಕ್ಕೆ ದಾಸರು ಹೇಳ್ತಾರೆ ನಮ್ಮ ದೇವರಿಗೆ ನೀರು ಅಂದರೆ ತುಂಬ ಇಷ್ಟ ಶಾಸ್ತ್ರವೇ ಹೇಳುತ್ತೆ ನಾವು ಎಷ್ಟು ನೀರು ಕುಡಿಯಬೇಕು ಅಂತ ಎಷ್ಟು ನೀರು ಕುಡಿಬೇಕು ಅನ್ನೋದಕ್ಕಿಂತಲೂ ಜಾಸ್ತಿ ನಮ್ಮ ಹೊಟ್ಟೆಯಲ್ಲಿ ಎಷ್ಟು ಜಾಗ ಉಂಟು ಅಂತ ಮೊದಲು ಮೆಷರ್ಮೆಂಟ್ ಮಾಡಬೇಕು ನಾವು ನಮ್ಗೆ ಗೊತ್ತಿಲ್ಲ ಊಟ ಮಾಡೋದಕ್ಕಿಂತ ಮುಂಚೆ ಗೊತ್ತಿಲ್ಲ ಪಾಪ ಎಲೆಯಲ್ಲಿ ಹಾಕಿರ್ತಾರೆ ಸಾರದ್ದಕ್ಕೆ ಒತ್ತಾಯ ಮಾಡ್ತಾರೆ ಅಯ್ಯೋ ದಾಕ್ಷಿಣ್ಯಕ್ಕೆ ಅವರ ದಾಕ್ಷಿಣ್ಯಕ್ಕೆ ಇವರ ದಾಕ್ಷಿಣ್ಯಕ್ಕೆ ಅಂತ ತಿಂತೇವೆ ಅದಕ್ಕೆ ಶಾಸ್ತ್ರಕಾರರು ಹೇಳಿದರು ಒಟ್ಟು ಎಷ್ಟು ಜಾಗ ಇದೆ ಅದನ್ನು ಮೊದಲು ಲೆಕ್ಕಾಚಾರ ಮಾಡ ಲೆಕ್ಕಾಚಾರ ಮಾಡಿ ಅದನ್ನು ನಾಲ್ಕು ವಿಭಾಗ ಮಾಡುವುದರಲ್ಲಿ ನಾಲ್ಕು ವಿಭಾಗ ಮಾಡಿ ಒಂದು ಭಾಗ ಅನ್ನ ಭಕ್ಷ್ಯ ಭೋಜ್ಯ ಏನು ಬೇಕಾದರೂ ತಿನ್ನು ಮತ್ತೆ ಒಂದು ಭಾಗ ನೀರು ಕುಡಿ ಮತ್ತೆ ಎರಡು ಭಾಗ ಗಾಳಿ ಸಂಚಾರ ಆಗಲಿಕ್ಕೆ ಬಿಡು ಅಂತ ನಮ್ದು ಏನಿಲ್ಲ ಎಲ್ಲ ತುಂಬಿಸುವುದು ತುಂಬಿಸುವುದು ತುಂಬಿಸುವುದು ಎಲ್ಲಿವರೆಗೆ ಅಂದರೆ ಕೈಗೆ ಮೂಗಿಗೆ ಕೈ ಹಾಕಿದ್ರೆ ಅಲ್ಲಿ ಒಂದೊಂದೇ ಅಗಲು ಹೊರಗೆ ಬರ್ತಾ ಇರಬೇಕು ಮತ್ತೆ ಇಲ್ಲಿ ಜೀರ್ಣ ಆಗೋದು ಆರೋಗ್ಯ ಇಲ್ಲಿ ತಿನ್ನುವುದಕ್ಕಿಂತ ಮುಂಚೆ ನೀರು ಕುಡಿಯಲಿಕ್ಕೆ ಗಾಳಿ ಸಂಚಾರಕ್ಕೆ ಬೇಕಾದಷ್ಟು ಜಾಗ ಇಟ್ಟುಕೊಂಡು ನಾವು ತಿನ್ನಬೇಕಂತೆ ಅದಕ್ಕೆ ಜಲವೇ ರಸ ಆ ನೀರಿನಲ್ಲಿ ರಸ ಇದೆ ಆ ರಸವನ್ನು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಭಗವಂತನಿಗೆ ತುಂಬ ಇಷ್ಟ ರೂಪವೇ ಸುದೀಪವು ದೇವರಿಗೆ ದೀಪ ದೇವರಿಗೆ ಮಂಗಳಾರತಿ ಮಾಡಬೇಕು ಯಾವುದರಿಂದ ಸುರೂಪವೇ ರೂಪವೇ ಸುದೀಪವು ಹೊರಗಿನ ರೂಪ ಏನಿದೆ ಬಣ್ಣಗಳು ಆ ಬಣ್ಣವೇ ಭಗವಂತನಿಗೆ ಮಂಗಳಾರತಿ ದೇವರಿಗೆ ಮಾಡತಕ್ಕಂತಹ ಮಹಾ ಆರತಿ ಸುದೀಪ ಅಂತ ದಾಸರು ಹೇಳಿದರು ಒಳ್ಳೆಯ ದೀಪ ನಾವು ಕಾಣತಕ್ಕಂತಹ ಬಣ್ಣ ಬಣ್ಣದ ವಸ್ತುಗಳು ಏನಿವೆ ಅದು ಭಗವಂತನಿಗೆ ನಾವು ನಿವೇದನೆ ಮಾಡಬೇಕಂತೆ ಇದೇ ಬೇರೆ ಬೇರೆ ಆರತಿಗಳು ಅದು ಕೂರ್ಮಾರತಿ ಮಸ್ಯಾರತಿ, ಏಕಾರತಿ ಬೇರೆ ಬೇರೆ ಬೇರೆ ಆರತಿಗಳನ್ನು ಮಾಡ್ತೇವೆ ಯಾವುದಾದ ಆರತಿ ಅಂದರೆ ಈ ಬಣ್ಣ ಬಣ್ಣಗಳೇನಿವೆ ವಸ್ತುಗಳು ಅದು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಬಣ್ಣ ಬಣ್ಣದ ವಸ್ತುವನ್ನು ನೋಡ್ತೇವೆ ಬಣ್ಣ ಬಣ್ಣದ ವಸ್ತುವನ್ನು ನೋಡಲಿಕ್ಕೆ ಬಣ್ಣ ಬಣ್ಣದ ಪೆಟ್ಟಿಗೆಯನ್ನು ತಯಾರು ಮಾಡಿದ್ದೇವೆ ಟಿವಿಯೇ ನಮಗೆ ಆಗಬೇಕು ಯಾಕಂದರೆ ರೂಪ ಕಣ್ಣಿಗೆ ನೋಡಲಿಕ್ಕೆ ಅಂತ ದಾಸರು ಹೇಳಿದರು ರೂಪ ನಮ್ಮ ಕಣ್ಣಿಗೆ ನೋಡಲಿಕ್ಕಿದ್ದದ್ದಲ್ಲ ರೂಪ ಭಗವಂತನಿಗೆ ಸಮರ್ಪಣೆ ಮಾಡಲಿಕ್ಕಿದ್ದದ್ದು ಆದ್ರಿಂದ ಕಣ್ಣಿನಿಂದ ಯಾವ ರೂಪವನ್ನು ನೋಡ್ತೇವೆ ಅದು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಎಂತಹ ಚಿಂತನೆ ಕೊಟ್ಟರು ನೋಡಿ ಅಲ್ರಿ ಒಬ್ರದ್ದು ಪ್ರಶ್ನೆ ಕೇಳಿದರು ಹಾಗಾದರೆ ಕೆಟ್ಟದ್ದನ್ನು ನೋಡಿದೆ ಅದನ್ನೆಂಥದ್ದು ಮಾಡೋದು ಅದಕ್ಕೆ ಹೇಳಿದ್ದು ದಾಸರು ಏನು ರೂಪ ಇದೆ ಅದು ದೇವರಿಗೆ ಸಮರ್ಪಣೆ ಮಾಡಬೇಕು ಅರ್ಥಾತ್ ನಾವು ನೋಡಬೇಕಂತಹ ರೂಪ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಯೋಗ್ಯವಾದ್ದೇ ಆಗಬೇಕು ಅದು ದೇವರಿಗೆ ಮತ್ತೆ ಹೇಳಬೇಕು ಇಂತಾ ರೂಪ ನೋಡಿದ್ದೇನೆ ಸ್ವಾಮಿ ನಿನಗಿದು ಮಂಗಳಾರತಿ ಅಂತ ಹೇಳಲಿಕ್ಕಾಗಬೇಕು ನಾವು ಏನೇನೋ ರೂಪ ನೋಡಿದರೆ ದೇವರ ಹತ್ರ ತೋರಿಸ್ಲಿಕ್ಕಾಗತ್ತಾ ದೇವರಿಗೆ ಹೇಳಲಿಕ್ಕಾಗತ್ತಾ ನೀನು ಯಾಕೆ ನೋಡಿದ್ದ ಹಾಗಾದರೆ ಆದ್ದರಿಂದ ನಂದು ಪರ್ಸನಲ್ ಅಂತಿಲ್ಲ ಏನಿದ್ರೂ ಅದು ದೇವರಿಗೆ ನಾವು ಸಮರ್ಪಣೆ ಮಾಡಲಿಕ್ಕಿರುವಂತಹದ್ದಾಗಬೇಕು ಅದಕ್ಕೆ ನಮ್ಮ ಹಿರಿಯರು ಹೇಳಿತ್ತು ನಾವು ಏನು ನೋಡ್ತೇವೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ನಮ್ಮ ಬುದ್ಧಿ ಓಡಿತು ದುರ್ಬುದ್ಧಿ ಬೆಳೆಯಿತು ದಾಸರು ಹೇಳಿದ್ದಾರೆ ಏನೇನು ರೂಪ ಇದೆ ಅದೆಲ್ಲ ದೇವರಿಗೆ ಸಮರ್ಪಣೆ ಮಾಡಿತ್ತು ನಾನೇನು ನೋಡಿದ್ದೇನೆ ಇವತ್ತು ಕೆಟ್ಟ ಕೆಟ್ಟದು ಅದೆಲ್ಲ ದೇವರಿಗೆ ತೋರಿಸಿ ಬಿಟ್ರೆ ಸರಿ ಅಂತ ಅದಲ್ಲ ಆ ಕೆಟ್ಟ ಚಿಂತನೆ ಅಲ್ಲ ಅದಕ್ಕೆ ನಾವು ತಿರುಗಿ ಚಿಂತನೆ ಮಾಡಬೇಕಾದ್ದು ಯಾವುದನ್ನು ದೇವರಿಗೆ ನಾವು ಹೇಳಲಿಕ್ಕಾಗುತ್ತೆ ಅದನ್ನೇ ನಾವು ನೋಡಬೇಕಾದ್ದು ಅಂತ ಅದ್ರಿಂದ ರೂಪವೇ ಸುದೀಪವು ರೂಪ ಅನ್ನೋದು ನಿಜವಾಗಿರತಕ್ಕಂತಹ ದೀಪ ದೇವರಿಗೆ ದೀಪ ಸಮರ್ಪಣೆ ಮಾಡ್ತೀರಿ ದೀಪ ಸಮರ್ಪಣೆ ಮಾಡುವಾಗ ಅದರಲ್ಲಿ ತುಪ್ಪ ಇರುವುದಿಲ್ಲ ತುಪ್ಪ ಇಲ್ಲದೆ ಅದು ದೀಪ ಅಲ್ಲ ಅಲ್ಲಿ ಹೊಗೆ ಬರಲಿಕ್ಕೆ ಪ್ರಾರಂಭ ಆಯಿತು ಹಾಗಾಗುವುದು ಬೇಡ ಅದಕ್ಕೆ ರೂಪ ಪ್ರಶಸ್ತವಾದ ರೂಪ ಅದೇ ಭಗವಂತನಿಗೆ ದೀಪ ಎಲರು ಚಾಮರ ಎಷ್ಟು ಹೊಸ ಶಬ್ದಗಳಿವೆ ನೋಡಿ ನನಗೆ ಆಶ್ಚರ್ಯ ಆಗುತ್ತೆ ಕನ್ನಡದಲ್ಲಿ ಇಷ್ಟೊಂದು ಶಬ್ದಗಳುಂಟು ಎಲರು ಏನಾದ್ರೂ ನಿಮಗೆ ಅರ್ಥ ಆದೀತಾ ನನಗಂತೂ ಅರ್ಥ ಆಗಲಿಲ್ಲ ಎಲರು ಅಂತಂದರೆ ಗಾಳಿಗೆ ಎಲರು ಅಂತ ಹೆಸರು ಇದೊಂದು ಕನ್ನಡ ಶಬ್ದ ನಮಗೆ ಕನ್ನಡ ಮಾತಾಡೋದೇ ಕನ್ನಡನೇ ಬರುವುದಿಲ್ಲ ನಾವು ಸರಿಯಾಗಿ ಅವ್ರು ಹೇಳ್ತಾರೆ ಎಲರು ಅಂತ ಒಂದು ಶಬ್ದ ಹೊಸ ಶಬ್ದವನ್ನು ಬಳಸಿದ್ದಾರೆ ದಾಸರು ಎಲರು ಚಾಮರ ಎಲರು ಅಂದರೆ ಗಾಳಿ ಬೀಸುವ ಗಾಳಿ ಅದು ಭಗವಂತನಿಗೆ ಚಾಮರ ಭಗವಂತನಿಗೆ ಸಮರ್ಪಣೆ ಮಾಡಬೇಕಾಗಿರತಕ್ಕಂತಹ ವ್ಯಜನ ಅಥವಾ ಚಾಮರ ಎಷ್ಟು ಸುಲಭ ನೋಡಿ ನಾವೇನು ಚಾಮರ ತೆಕ್ಕೊಂಡು ದೇವರಿಗೆ ಬೀಸಬೇಕಾಗಿಲ್ಲ ಆ ಗಾಳಿ ಬೀಸ್ತಾ ಇರ್ತದೆ ಬೀಸುವಾಗ ಇದನ್ನೇ ದೇವರಿಗೆ ಚಾಮರ ಅಂತ ಸಮರ್ಪಣೆ ಮಾಡಿದರೆ ಸರಿ ದೇವರು ಸಂತೋಷ ಪಡ್ತಾರೆ ಅಂತ ಯಾಕೆ ನಾವು ಬೀಸುವ ಚಾಮರದಲ್ಲಿ ಎಷ್ಟು ಗಾಳಿ ಬಂದಿತ್ತು ನಮ್ಮ ಕೈಗೆ ಎಷ್ಟು ತಾಕತ್ತಿದೆ ಅದಕ್ಕೆ ಹೇಳಿದರು ಸಹಜವಾಗಿ ಬೀಸತಕ್ಕಂತಹ ಗಾಳಿಯಿದೆ ಅದನ್ನು ಭಗವಂತನಿಗೆ ಚಾಮರ ಸೇವೆ ಅಂತ ನೀವು ಚಿಂತನೆ ಮಾಡಿ ನಾನು ಬದ್ರಿಯಲ್ಲಿದ್ದೆ ಬದರಿಯಲ್ಲಿದ್ದಾಗ ಅಲ್ಲಿಯ ಪಂಡಾಗಳು ಪೂಜೆಗೆ ಬರ್ತಿದ್ರು ಕೆಲವೊಂದು ಸಲ ಪೂಜೆಯೆಲ್ಲ ಮುಗ ನಮ್ದು ಪೂಜೆಯಲ್ಲಿ ಕ್ರಮ ಇದೆ ಛತ್ರಂ ಸಮರ್ಪಯಾಮಿ ಚಾಮರಂ ಸಮರ್ಪಯಾಮಿ ಅಂತ ಸಮರ್ಪಣೆ ಮಾಡಲಿಕ್ಕಿದೆ ಎಲ್ಲ ಪೂಜೆ ಮುಗಿದ ಮೇಲೆ ಒಂದು ಸಲ ಕೇಳಿದೆ ಒಬ್ಬ ಪಂಡ ಭಾರ ಒಳ್ಳೆ ವಿದ್ವಾಂಸ ಒಳ್ಳೆ ಸಹೃದಯ ಪಂಡವ ಅಲ್ಲ ನೀವು ಪೂಜಾದ ಮೇಲೆ ಅದು ಚಾಮರ ಬೀಸಿದ್ರಲ್ಲ ಅದು ಯಾಕೆ ಅಂತ ನಾನು ಸಹಜವಾಗಿ ಹೇಳಿದೆ ದೇವರಿಗೆ ಗಾಳಿ ಬೆರಕ್ಕೆ ಬೀಸಿದೆ ಅವಾಗ ಕೇಳಿದೆ ಸ್ವಾಮಿಗಳು ನೀವು ಎಲ್ಲಿದ್ದೀರಿ ಗೊತ್ತುಂಟಾ ಅಂತ ಹಿಂದಿಯಲ್ಲಿ ಕೇಳಿದವ ನೀವು ಎಲ್ಲಿದ್ದೀರಿ ಗೊತ್ತುಂಟಾ ಹೌದು ನಾನು ಬದರಿಯಲ್ಲಿದ್ದೇನೆ ಅಲ್ಲ ಬದರಿಯಲ್ಲಿ ಎಲ್ಲ ಅಲ್ಲಿ ನಾವೆಲ್ಲ ಹೊದ್ದುಕೊಂಡಿರ್ತೇವೆ ಯಾಕೆಂದ್ರೆ ಚಳಿ ಆಗುತ್ತೆ ಅಂತ ನೀವು ಚಾಂದ್ರೆ ಹಾಕಿ ಬೀಸುದು ಅಂತ ಕೇಳಿದೆ ಒಳ್ಳೆಯ ಪ್ರಶ್ನೆ ಕೇಳಿದ ದೇವರು ಗಡಗಡ ನಡುತ್ತಾ ಇದ್ದಾರೆ ನಮ್ಮ ನಾರಾಯಣ ದೇವರಿಗೆ ನಾವು ಬಿಸಿನೀರು ಹಾಕುದು ತಣ್ಣೀರು ಸಹ ನಾವು ಹಾಕುದಿಲ್ಲ ಪಾಪ ಯಾಕೆಂದ್ರೆ ದೇವರಿಗೆ ಚಳಿ ಅಂತ ನೀವು ಗಾಳಿ ಹಾಕಿ ದೇವರಿಗೆ ಒದ್ದಾಡಿಸ್ತಾ ಇದ್ದೀರಲ್ಲ ದೇವರಿಗೆ ಹಿಂಸೆ ಕೊಡ್ತಿರಲ್ಲ ದೇವರಿಗೆ ಹಾಕಿದು ಗಾಳಿ ಹಾಕಿಂತ ಒಂದು ಪ್ರಶ್ನೆ ಕೇಳಿದೆ ನಂಗೆ ಬಹಳ ಖುಷಿಯಾಯ್ತು ನೋಡಿದ ಶ್ರದ್ಧೆ ನೋಡಿ ಅವರದು ಎಷ್ಟು ಶ್ರದ್ಧೆಗೆ ಕ್ರಮೇ ಅಂತಂದರೆ ಅದು ಚಳಿಗಾಲದಲ್ಲಿ ದೇವರಿಗೆ ಹೀಟರ್ ಹಾಕಿ ದೇವರನ್ನು ಮಲಗಿಸ್ತಾರೆ ಅವರು ಅವ್ರ ಭಕ್ತಿ ಅಂದರೆ ಭಾರಿ ಭಕ್ತಿ ನಮಗೆ ಇಂಥದ್ದೆಲ್ಲ ಭಕ್ತಿ ಎಲ್ಲ ಬರುವುದಿಲ್ಲ ನಮಗೆ ಅದು ಹೀಟರ್ ಹಾಕಿ ನಾವು ಕರೆಂಟ್ ವೇಸ್ಟ್ ರೀ ಏ ಅದೆಲ್ಲ ಬೇಡ ದೇವರಿಗೆ ದೇವರಿಗೆ ಎಂತದ್ದು ಪಾಪ ಚಾ ಅಂತ ಹೇಳೋ ಭಾರಿ ನಮ್ಮದು ಅನುಸಂಧಾನ ಅದು ಸೆಕೆಗಾಲ ಬಂತು ಅಂತಂದರೆ ಫ್ಯಾನ್ ಹಾಕ್ತಾರೆ ನೀವು ನೋಡಿ ದೇವಸ್ಥಾನದಲ್ಲಿ ಅವ್ರಿಗೆ ಹೋಗುತ್ತೆ ಉತ್ತರ ಭಾರತದ ದೇವಸ್ಥಾನದಲ್ಲಿ ನೀವು ಇವತ್ತು ಹೋದರು ಆರ್ಟಿಫಿಷಿಯಲ್ ದೇವಸ್ಥಾನಕ್ಕೆ ನೀವು ಹೋದ್ರೂ ನೀವು ನೋಡ್ಬೋದು ಆ ಬಿಸಿಗಾರಕ್ಕೆ ಹೋದರೆ ಅಲ್ಲಿ ಮೇಲಿಂದ ಫ್ಯಾನ್ ತಿರುತ್ತಾ ಇದೆ ಚಾಮರ ಹಾಕೋರು ಯಾರು ಇಲ್ಲ ಫ್ಯಾನೇ ತಿರುತ್ತಾ ಇರ್ತದೆ ನಾನು ಕೆಲವೊಂದು ಸಲ ಎನಿಸಿದ್ದುಂಟು ಆ ದೇವರ ಅಡಿಯಲ್ಲಿ ಯಾರೊಬ್ಬರು ಬಟ್ ಅರ್ಚಕರು ಪಂಡಾಗ್ರು ಮಲಗಿದ್ದಾರೆ ಏನ ಅದಕ್ಕೆ ಫ್ಯಾನ್ ಹಾಕಿದ್ದಾರೆ ನಾನು ಏನಕ್ಕೆ ನೋಡಿದೆ ಯಾರಿಲ್ಲ ಅವ್ರು ಕೇಳಿದೆ ಎಂತ ನೋಡಿದ್ದೀನಿ ನೀವು ಅಂತ ಅದು ಯಾರು ಮಲಗಿದ್ದಾರಾ ಅಂತ ಯಾಕೆ ಅಂತ ಕೇಳಿದೆ ಅಲ್ಲ ಫ್ಯಾನ್ ಹಾಕಿದೆ ಒಂದು ನನಗೆ ಬೈದ ಸಿಕ್ಕ ಬಟ್ಟೆ ಏನು ನಿಮಗೆ ಬುದ್ಧಿ ಉಂಟಾ ಅವ್ರು ಹೇಳ್ದ ದೇವರಿಗೆ ಫ್ಯಾನ್ ರೀ ನಮಗೆ ಫ್ಯಾನ್ ಅಲ್ಲ ನಮಗೆ ಫ್ಯಾನ್ ಅಂತ ತಿಳ್ಕೊಂಡಿದ್ದೀರಾ ನನಗೆ ಆಯ್ತು ಖುಷಿ ಆಯಿತು ಭಾರಿ ಸಂತೋಷ ಆಯ್ತು ಅವನ ಭಕ್ತಿ ಬೈದದ್ದು ಬೇಜಾರು ಅವನ ಅನುಸಂಧಾನ ಖುಷಿ ಆಯಿತು ನೋಡಿ ದೇವರಿಗೋಸ್ಕರ ಫ್ಯಾನ್ ಅಂತ ನಾವು ಎಲ್ಲಿಯಾದರೂ ಹಾಕಿದ್ದುಂಟಾ ದೇವರಿಗೆ ಫ್ಯಾನ್ ಅಂತ ದೇವರಿಗೆ ಪೂಜೆ ಮಾಡೋರಿ ನಾವು ಹಾಕೊಳುತ್ತೆ ಫ್ಯಾನ್ ಬರೋದು ದೇವರಿಗೆ ಫ್ಯಾನ್ ಹಾಕಿದ್ದು ನಾನಂತೂ ನೋಡಿದ್ರು ನಮ್ಮ ದಕ್ಷಿಣ ಭಾರತದಲ್ಲಿ ಅದೆಲ್ಲ ಉತ್ತರ ಭಾರತದಲ್ಲಿ ಇರತಕ್ಕಂತಹ ಭಕ್ತಿ ಪ್ರೇಮ ಭಾರಿ ಅದು ಶ್ರದ್ಧೆ ಆದರೆ ಶ್ರದ್ಧೆ ನಾವು ದೇವರಿಗೆ ವಧಿಸ್ತೇವೆ ಅದು ಕೆಕ್ಕೆಗಾಲಾದರೂ ಹೊದಿಸ್ತೇವೆ ಚಳಿಗಾಲ ಆದರೂ ಹೊದಿಸ್ತೇವೆ ದೇವರೇ ನಿಮಗೆ ಕ್ರಮ ನಮ್ದು ಸಂಪ್ರದಾಯ ಹೀಗೆ ಅಂತ ದೇವರು ಗದಗದ ಚಳಿಯಲ್ಲಿ ನಡೆತಾ ಇದ್ರೆ ಬೀಸಲಿಗೆಯಲ್ಲಿ ಹಾಕ್ತೇವೆ ಅವನು ಕೇಳಿದೆ ಆ ಶಾಸ್ತ್ರಿ ಬಬುಲ್ಕರ್ ಸೂರ್ಯನಾರಾಯಣ ಶಾಸ್ತ್ರಿ ಅಂತ ಅವನು ಕೇಳಿದ ಸ್ವಾಮಿ ನೀವು ಚಾಮರ ಹಾಕಿದಿರಿ ಇದೆಂತದು ದೇವರಿಗೆ ಅಂತ ಅದು ಬದ್ರಿಯಲ್ಲಿ ಚಳಿಯಾಗುತ್ತೆ ದೇವರಿಗೆ ಅಂತ ನಾನು ಹೇಳಿದೆ ನಮ್ದು ಅತಿವಾದ ಅಷ್ಟೇ ಹೊರತು ಅವನು ಭಕ್ತಿಯವಾದ ನಮ್ದು ಅತಿವಾದ ಅಷ್ಟೇ ನಾನು ಹೇಳಿದೆ ದೇವರಿಗೆ ಚಳಿಯಾಗುವುದಾದರೆ ದೇವರು ಹೇಗಾಗ್ತಾರೆ ದೇವರಿಗೆ ನೈವೇದ್ಯ ಆಕೆ ನೀವು ದೇವರಿಗೆ ಅವರು ದೊಡ್ಡ ಒಂದು ಬೆಟ್ಟದಷ್ಟು ಉಪಾದಿಯಲ್ಲಿ ನೈವೇದ್ಯ ಸಮರ್ಪಣೆ ಮಾಡ್ತಾರೆ ಅವರು ಯಾಕಂದರೆ ನರನಾರಾಯಣ ಪರ್ವತ ಅದು ಪರ್ವತದಲ್ಲಿ ರೂಪದಲ್ಲಿ ದೇವರು ಇರ್ತಾರೆ ಅವರಿಗೆ ಪರ್ವತದ ಉಪಾದಿಯಲ್ಲಿ ನೈವೇದ್ಯ ಸಮರ್ಪಣೆಯನ್ನು ದೇವರಿಗೆ ನೈವೇದ್ಯ ಆಯ್ಕೆ ಹಸಿವಾಗುತ್ತಾ ಅಂತ ಕೇಳಿದೆ ದೇವರಿಗೆ ಚಳಿಯಾಗುವುದಿಲ್ಲ ಅಂತಾದರೆ ಚಳಿಯಾಗುತ್ತೆ ಅಂತ ಆದರೆ ದೇವರಿಗೆ ಸೆಕೆ ಚಳಿ ಎಂಬಂತಹದ್ದು ಹಾಗೆ ಅನ್ನ ನೈವೇದ್ಯ ಇದೆಲ್ಲ ಎಂಥದ್ದಿದು ಹೌದು ದೇವರಿಗೆ ಎಲ್ಲವನ್ನೂ ನಾವು ಕೊಡಬೇಕು ಭಕ್ತಿಯಿಂದ ಅಂತ ಆದರೆ ಚಾಮರವೂ ಅಷ್ಟೇ ಎಲ್ಲವೂ ಭಕ್ತಿಯ ಸಂಕೇತ ಅಂತ ನನ್ನ ಅತಿವಾದವನ್ನು ನಾನು ಮಂಡಿಸಿದೆ ಅಷ್ಟೇ ವರಸ್ತು ಅವನು ಹೇಳಿದ ಚಿಂತನೆಯಲ್ಲಿ ನಾವು ಗಮನಿಸಬೇಕಾದ ಅಂಶ ತುಂಬ ಇದೆ ಅದನ್ನು ಸಹಜವಾಗಿ ಬೀಸುವಂತಹದು ಗಾಳಿ ಏನಿದೆ ಅದು ದೇವರಿಗೆ ನಿಜವಾಗಿ ಚಾಮರ ಆ ಬದರಿಯಲ್ಲಿ ಆಗಲಿ ಎಲ್ಲಿ ಬೇಕಾದರೂ ಆ ಗಾಳಿ ಬೀಸುತ್ತಲೇ ಇರ್ತದೆ ಅದು ಚಾಮರ ಎಷ್ಟು ಸುಲಭ ನೋಡಿ ಚಾಮರಕ್ಕೆ ನಾವು ಚಮರಿ ಮೃಗಕ್ಕೆ ಹುಡುಕಬೇಕಾಗಿಲ್ಲ ಚಮರಿ ಮೃಗದ ಗಾಳಿ ಚಾಮರ ಅಂತ ಬೇಕಾಗಿಲ್ಲ ಸಹಜವಾಗಿ ಬೀಸುವ ಗಾಳಿಯನ್ನೇ ದೇವರಿಗೆ ನಾವು ಸಮರ್ಪಣೆ ಮಾಡಬೇಕಾದ್ದು ಎಲ್ಲರೂ ಚಾಮರ ದೇವರೇ ಪೂಜೆ ಆಗಬೇಕು ಪೂಜೆ ಗಂಟೆ ಬಡೀಬೇಕು ನಗಾರಿ ಬಾರಿಸಬೇಕು ಅಯ್ಯೋ ಯಾರಿದ್ದಾರೆ ಕೆಲವು ದೇವಸ್ಥಾನದಲ್ಲಿ ಬಹಳ ಸಮಸ್ಯೆ ಇರ್ತದೆ ದೇವಸ್ಥಾನ ಅಲ್ಲಿ ಪೂಜೆ ಆ ಪೂಜೆಯವರಿಗೆ ಪೂಜೆ ಮಾಡಲಿಕ್ಕೆ ಸ್ವಲ್ಪ ಹೊತ್ತು ಜಾಸ್ತಿ ಬೇಕು ಒಂದು ಮಂತ್ರ ಜಾಸ್ತಿ ಆಯಿತು ಬಾಲಗದವ ಹೋಗಿಬಿಡ್ತಾನೆ ಅವನು ಗಂಟೆ ಮುಗಿಯಿತು ಅಂತ ನೀವು ಲೇಟಾಯಿತು ಅಂತ ಅವನು ಗಂಟೆ ಪ್ರಕಾರದವ ಎಷ್ಟು ಕಷ್ಟಪಡ್ತಾನೆ ಕೊನೆಗೆ ಗಂಟೆ ನೋಡಿ ಪೂಜೆ ಮಾಡುವಂಥ ದೇವಸ್ಥಾನಗಳು ಇದೆ ಕೆಲವು ದೇವಸ್ಥಾನದಲ್ಲಿ ಹೇಗೆ ಅಂತಂದರೆ ಏಕಪಾತ್ರ ಏಕೋಪಾಧ್ಯಾಯ ಶಾಲೆ ಅಂತ ಉಂಟು ನೋಡಿ ಒಬ್ಬನೇ ಅಧ್ಯಾಪಕ ಐದು ಕ್ಲಾಸಿಗೆ ಪಾಠ ಹೇಳಬೇಕು ಹೇಗೆ ಹೇಳ್ತಾರೋ ಗೊತ್ತಿಲ್ಲ ಒಂದು ಒಂದು ಗಲಾಟೆ ಮಾಡಬೇಡಿ ಒಂದು ಗಲಾಟೆ ಮಾಡಿ ಅಷ್ಟೇ ಕೆಲಸ ಮತ್ತೆ ಪಾಠ ಹೇಳಲಿಕ್ಕೆ ಇಲ್ಲವೇ ಅಲ್ಲ ಇಷ್ಟೇ ಇರುವುದು ಹಾಗೆಯೇ ಏಕಾರ್ಚಕ ದೇವಸ್ಥಾನ ಅಂತ ಅಲ್ಲಿ ಹೇಗೆ ಮಾಡೋದು ಅರ್ಚಕನೇ ಅವನು ದೇವರೊಳಗೆ ಹೋಗ್ತಾನೆ ಅಭಿಷೇಕ ಮಾಡ್ತಾನೆ ಹೊರಗೆ ಬರ್ತಾನೆ ಗಂಟೆ ಬಡಾಡಾ ಬಡಾಡಾ ಬಡ ಅಂತ ಗಂಟೆ ಬಾರಿಸ್ತಾನೆ ಒಳಗೆ ಪೂಜೆ ಮಾಡ್ತಾನೆ ಮತ್ತೆ ಹೇಗೆ ಮಾಡ್ಬೇಕವ ಅದು ಏಕಾರ್ಚಕ ದೇವಸ್ಥಾನ ಅಂತ ಈಗೆಲ್ಲ ಒಳ್ಳೆ ವಿಧಾನಗಳೆಲ್ಲ ಈಗೇನು ಕಷ್ಟ ಏನಿಲ್ಲ ಒಂದು ಸಿಚ್ಛಿ ಹಾಕಿದ್ರೆ ಸರಿ ಅದು ನಗಾರಿ ಬಾರಿಸ್ತದೆ ಗಂಟೆ ಬಾರಿಸ್ತದೆ ಎಲ್ಲ ಬರ್ತದೆ ಒಂದೇ ಆದರೆ ಒಂದೇ ಒಂದು ಸಮಸ್ಯೆ ಪೂಜೆ ಆಗುವಾಗ ಕರೆಂಟ್ ಹೋದರೆ ಸಮಸ್ಯೆ ಅಷ್ಟೇ ಇದು ನನಗೆ ಕಿರಿಕಿರಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಅದು ಯಂತ್ರದ ಪೂಜೆಗೆ ಯಂತ್ರದ ವಾದ್ಯ ಎಲ್ಲ ಈಗ ಪ್ರಾರಂಭವಾಯಿತು ದಾಸರು ಹೇಳ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ದೇವರ ಪೂಜೆಯನ್ನು ಎಷ್ಟು ಚೆನ್ನಾಗಿ ಮಾಡಲಿಕ್ಕಾಗುತ್ತೆ ಅಂದರೆ ಶಬ್ದ ವಾದ್ಯಗಳ ಅರ್ಪಿಸಲು ಒಲಿವ ಶಬ್ದ ವಾದ್ಯಗಳ ಅರ್ಪಿಸಲು ಒಲಿವ ಶಬ್ದ ಅದು ಆಕಾಶದಲ್ಲಿ ಶಬ್ದ ಬೇಕಾದಷ್ಟಿದೆ ಆ ಶಬ್ದವನ್ನೇ ಭಗವಂತನಿಗೆ ವಾದ್ಯ ಘೋಷ ಅಂತ ಚಿಂತನೆ ಮಾಡಿ ಆಕಾಶದಲ್ಲಿ ಎಂತೆಂತಹ ಶಬ್ದಗಳು ಮೇಘದ ಶಬ್ದ ಗಾಳಿಯ ರಿ ಶಬ್ದಗಳು ಹಕ್ಕಿಯ ಚಿಲಿಪಿಲಿ ಶಬ್ದಗಳು ಎಲ್ಲ ಅಪೂರ್ವವಾಗಿರತಕ್ಕಂತಹ ಶಬ್ದಗಳಿವೆ ಆ ಶಬ್ದವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಸಮುದ್ರ ಆ ತೆರೆ ಎಂತಹ ಸಮುದ್ರ ಬೋರ್ಗರಿ ಆಗುವ ಶಬ್ದ ಎಷ್ಟು ಖುಷಿ ಕೊಡ್ತದೆ ನಮಗೆ ಇಡೀ ಪ್ರಪಂಚವನ್ನು ಮರೆಯಲಿಕ್ಕಾಗುತ್ತೆ ಇಂತಹ ಶಬ್ದವನ್ನು ವಾದ್ಯ ಅಂತ ಸಮರ್ಪಣೆ ಮಾಡಿ ಭಗವಂತನಿಗೆ ಅರ್ಪಿಸ್ಲಿಕ್ಕಾಗುತ್ತೆ ಅಂತ ಇವತ್ತೆಲ್ಲ ಆ ಶಬ್ದಗಳೆಲ್ಲ ಸಿಗುವುದಿಲ್ಲ ಈಗ ಮೇಘದ ಶಬ್ದ ಸಮುದ್ರ ಬೋರ್ಗರೆಯುವ ಶಬ್ದ ಅದೆಲ್ಲ ಶಬ್ದನೇ ಇಲ್ಲ ಈಗೆಲ್ಲ ಶಬ್ದ ಏನಿದ್ರೂ ಬಣ್ಣ ಬಣ್ಣದ ಪೆಟ್ಟಿಗೆಯ ಶಬ್ದ ಮಾತ್ರ ಬರುತ್ತು ಬೇರೆ ಯಾವ ಶಬ್ದವೂ ನಮಗೆ ಸಿಗುವುದಿಲ್ಲ ಶಬ್ದ ದಾಸರು ಹೇಳಿದ್ದು ಇಂತಹ ಸಾಧಕರಿಗೆ ಹೇಳಿರ್ತಕ್ಕಂಥದ್ದು ವಾದ್ಯಗಳ ಅರ್ಪಿಸಲು ಭಗವಂತ ಒಲಿವಾ ಜನ ಇನ್ನಷ್ಟು ಬಿಡಿಸಿ ವಿವರಿಸಿ ಹೇಳ್ತಾರೆ ನೋಡಿ ಚೆನ್ನಾಗಿ ಹೇಳ್ತಾರೆ ನಿಜಾಲಯಗಳನ್ನು ಅನುದಿನದಿ ಸಂಪ್ರಕ್ಷೇ ಸಮ್ಮಾರ್ಜನವು ಗೋಳಕಗಳು ರಮಾರಮಣನ ನಿಜ ಆಲಯಗಳು ಅನುದಿನದಿ ಸಂಪ್ರಕ್ಷನೆಯೇ ಸಮ್ಮಾರ್ಜನವು ಕರಣಗಳೇ ದೀಪಗಳು ಸಾಲು ತತ್ತದ್ವಿಷಯಗಳ ಸಮ್ಮೇಳನವೇ ಪರ್ಯಂಕ ತತ್ತಸುಖದ ಏಳಿಗೆಯೇ ಸುಪ್ಪತ್ತಿಗೆ ಆತ್ಮ ವಸನ ದಾಸರು ಹೇಳ್ತಾರೆ ಗೋರಕಗಳು ರಮಾರಮಣನ ನಿಜ ಆಲಯಗಳು ಭಗವಂತನಿಗೆ ಆಲಯ ಬೇಕು ಮನೆ ಬೇಕು ಎರಡು ರೀತಿಯಾಗಿರತಕ್ಕಂಥದ್ದೊಂದು ಬ್ರಹ್ಮಾಂಡದ ಕಲ್ಪನೆ ಇನ್ನೊಂದು ಪಿಂಡಾಂಡದ ಕಲ್ಪನೆ ಈಗ ಪಿಂಡಾಂಡಕ್ಕೆ ಬಂದರು ಬ್ರಹ್ಮಾಂಡದಿಂದ ಈ ಪಿಂಡಾಂಡದಲ್ಲಿ ಈ ಶರೀರದಲ್ಲಿ ಭಗವಂತನಿಗೆ ಮನೆಯನ್ನು ಕೊಡಬೇಕು ವ್ಯವಸ್ಥೆ ಮಾಡಬೇಕು ಯಾವುದು ಮನೆ ಮನೆ ಅಂತ ಣಗಳು ಗೋಲಕಗಳು. ಗೋಳಕ ಇಂದ್ರಿಯ ಅಂತ ಎರಡಿದೆ ನಾವು ಅದನ್ನು ಚಿಂತನೆ ಮಾಡಬೇಕು ಗೋಲಕ ಬೇರೆ ಇಂದ್ರಿಯ ಬೇರೆ ಒಂದು ಕಡೆ ಏನಾಗಿತ್ತು ಅಂತಂದ್ರೆ ನಾವು ಉಪನ್ಯಾಸ ಮಾಡುವಾಗ ಭಗವದ್ಗೀತೆ ಉಪನ್ಯಾಸ ಮಾಡುವಾಗ ನಮ್ಮ ನಮ್ಮ ಇಂದ್ರಿಯಗಳು ನಮ್ಮ ಜೊತೆಗೇ ಇರ್ತವೆ ಈ ಶರೀರ ಬಿಟ್ಟು ಹೋಗುವಾಗಲೂ ಕೂಡ ಇಂದ್ರಿಯ ನಮ್ಮ ಜೊತೆಗೆ ಬರ್ತವೆ ನಮ್ಮ ಜೊತೆಗೆ ಬರುತ್ತೆ ಇಂದ್ರಿಯಗಳು ಕಣ್ಣು ಎಲ್ಲ ಇಂದ್ರಿಯಗಳು ನಮ್ಮ ಜೊತೆಗಿದೆ ಅಂತ ನಾನು ಉಪನ್ಯಾಸ ಮುಗಿಸಿ ಸ್ಟೇಜಿಂದ ಕೆಳಗಿಳಿವಾಗ ಬಂದ್ರು ನಾಲ್ಕೈದು ಜನ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಬಂದರು ಬಂದು ಮೇ ಮೇಲೆ ಎರಗಿ ಅವರು ಎಂತಂದು ನೀವು ಹೇಳಿದ್ರಿ ಇಂದ್ರಿಯಗಳು ಒಟ್ಟಿಗೆ ಬರುತ್ತೆ ಅಂತ ಕುರುಡನಿಗೆ ಕಣ್ಣಿಯಲ್ಲಿಂಟು ದೊಡ್ಡ ಪ್ರಶ್ನೆ ಹೌದಿದ್ರು ಕುರುಡನಿಗೆ ಇಂದ್ರಿಯಲ್ಲಿಂಟು ಆದ್ರೆ ನಮ್ಮ ಶಾಸ್ತ್ರ ಸರಿಯಿಲ್ಲ ಅಂತ ನಾನು ಹೇಳದೆ ಈ ಒಂದು ನಿಮಿಷ ನೀವು ಸ್ವಲ್ಪ ಆಲೋಚನೆ ಮಾಡಿ ಇಂದ್ರಿಯ ಅದು ಅತೀಂದ್ರಿಯ ಶಾಸ್ತ್ರ ಹೇಳುವ ನಿಯಮ ಇಂದ್ರಿಯಗಳು ಕಣ್ಣೀಗೆ ಗೋಚರ ಆಗುವುದಿಲ್ಲ ಯಾವುದೇ ಇಂದ್ರಿಯ ನಮಗೆ ನೋಡ್ಲಿಕ್ಕೆ ಸಿಗುವುದಿಲ್ಲ ಕಣ್ಣಿರ್ಲಿ ಕಿವಿ ಇರ್ಲಿ ಮೂಗಿರ್ಲಿ ನಾಲಗೆ ಇರಲಿ ತ್ವಗಿಂದ್ರಿಯ ಇರಲಿ ಕಣ್ಣೀಗೆ ಕಾಣಿಸುವುದಿಲ್ಲ ಅದು ಅತೀಂದ್ರಿಯ ಅದು ಇಂದ್ರಿಯಗಳು ಅತೀ ರೂಪವನ್ನು ಗ್ರಹಿಸುವ ಕಣ್ಣು ಅತೀಂದ್ರಿಯ ಶಬ್ದವನ್ನು ಗ್ರಹಿಸುವ ಕಿವಿ ಅದು ಯಾವ ಇಂದ್ರಿಯಕ್ಕೂ ಗೋಚರ ಆಗುವುದಿಲ್ಲ ತ್ವಗಿಂದ್ರಿಯ ಇಡೀ ಶರೀರದಲ್ಲಿ ವ್ಯಾಪಿಸಿದೆ ಆದರೆ ಯಾರಿಗೂ ಗೊತ್ತಾಗುವುದಿಲ್ಲ ಇದು ನೆನಪಿಟ್ಟುಕೊಳ್ಳಿ ಅಂತ ಹೇಳುದು ಅಲ್ಲ ಮತ್ತೆ ಕಣ್ಣು ಮತ್ತೆ ಹೇಳ್ತೇವ ಇದು ಕಣ್ಣು ಇದು ಕಣ್ಣಲ್ಲ ಇದು ಕಣ್ಣಿನ ಗೋಲಕ ನೀವು ರಿಪೇರಿ ಮಾಡುವುದು ಏನನ್ನು ಗೋಲಕವನ್ನು ರಿಪೇರಿ ಮಾಡುವುದಷ್ಟೇ ಹೊರತು ಇಂದ್ರಿಯವನ್ನು ನೀವು ರಿಪೇರಿ ಮಾಡುವುದಲ್ಲ ಹೌದಲ್ಲ ವಿಷಯ ಹೌದು ಅರ್ಥ ಆಯ್ತು ಗೋಲಕ ಬೇರೆ ಇಂದ್ರಿಯ ಬೇರೆ ನಾನವರಿಗೆ ಹೇಳಿದೆ ಇದೆ ಗೋಲಕವೇ ಅಂದರೆ ಇದೆ ಕಣ್ಣು ಆದರೆ ನೀವು ಒಬ್ಬ ಸಹಜ ಫುಟ್ಟು ಕುರುಡ ಇರ್ತಾನೆ ಅವನಿಗೆ ಕಣ್ಣು ಕೊಡ್ತೀರಾ ಆಗುವುದಿಲ್ಲ ಯಾಕಾಗುವುದಿಲ್ಲ ರಿಪೇರಿ ಮಾಡಿಕೊಡಿ ನೀವು ಗೋಲಕವನ್ನು ರಿಪೇರಿ ಮಾಡಬಹುದಷ್ಟೇ ಅಂದರೆ ಪರದೆಯನ್ನು ನೀವು ರಿಪೇರಿ ಮಾಡಬಹುದು ಅಷ್ಟೇ ಹೊರತು ಅದರ ಹಿಂದೆ ಇರತಕ್ಕಂಥ ಇಂದ್ರಿಯವನ್ನು ನಿಮಗೆ ಮುಟ್ಲಿಕ್ಕಾಗುವುದಿಲ್ಲ ಅಂತ ಅದು ಅವನಿಗೆ ಸಹಜವಾಗಿ ಬಂದಿರತಕ್ಕಂಥದ್ದು ಆದ್ರಿಂದ ನಿಮ್ಮ ಕೈವಾಡ ಎಷ್ಟರಲ್ಲಿ ಕಣ್ಣಿಗೆ ಕಾಣಿಸುವ ಈ ಪರದೆಯಲ್ಲಿ ಅಷ್ಟೇ ಈ ಗೋಲಕದಲ್ಲಿ ಅಷ್ಟೇ ಇದು ಗೋಲಕ ಇದು ಬೇರೆ ಇದರ ಒಳಗೆ ಇರತಕ್ಕ ಇಂದ್ರಿಯ ಬೇರೆ ಇಂದ್ರಿಯ ಪ್ರತಿಯೊಬ್ಬರಿಗೂ ಅವರ ಜೊತೆಗೆ ಇರ್ತದೆ ಆದ್ರೆ ಏನಾಗಿದೆ ಅಂದರೆ ಗೋಳಕ ಹಾಳಾಗಿರ್ತದೆ ಕೆಲವರಿಗೆ ರಿಪೇರಿ ಆಗಬಹುದಾದ ಗೋಳಕ ಕೆಲವರಿಗೆ ಎಂದೆಂದೂ ರಿಪೇರಿ ಆಗದಿದ್ದ ಗೋಳಕ ಅದು ಜನ್ಮಾಂತರದವರು ಮಾಡಿದ ಪಾಪ ಯಾರ್ದೋ ಕಣ್ಣು ತೆಗೆದರೆ ಈ ಜನ್ಮದಲ್ಲಿ ಗೋಳಕ ಹಾಳಾಗುತ್ತೆ ಆದ್ರಿಂದ ಗೋಳಕ ಬೇರೆ ಇಂದ್ರಿಯ ಬೇರೆ ನಾವು ಚಿಂತನೆ ಮಾಡಬೇಕಾದ್ದು ಇಂದ್ರಿಯಗಳು ತೈಜಸ ತ್ಯಜೋಮಯವಾಗಿರ್ತಕ್ಕಂಥದು ಕಣ್ಣಿರಬಹುದು ಕಿವಿ ಇರಬಹುದು ಮೂಗಿ ಅದು ತೈಜಸ ಪದಾರ್ಥ ತೈಜಸ ಪದಾರ್ಥ ಆದದ್ರಿಂದಲೇ ನಮ್ಮ ಆಚಾರ್ಯರು ಹೇಳ್ತಾರೆ ಅದು ತೈಜಸ ಪದಾರ್ಥ ಆದದ್ದರಿಂದಲೇ ಅದು ಇಂದ್ರಿಯ ಇದಂ ಪ್ರತಿ ಅದು ಓಡುತ್ತೆ ಅದು ಕಣ್ಣು ಅದು ಓಡಿ ಹೋಗಿ ರೂಪವನ್ನು ಗ್ರಹಿಸಿಕೊಂಡು ಬರುತ್ತೆ ನಾವು ಇರುವುದು ಇಲ್ಲಿ ಆದರೆ ಕಣ್ಣು ಅಲ್ಲಿಗೆ ಹೋಗಿ ಆ ವಸ್ತುವನ್ನು ನೋಡಿ ಅದರ ಫೋಟೋ ತಗೊಂಡು ವಾಪಸ್ ಬರುತ್ತೆ ಯಾಕೆ ಅದು ತೈಜಸ ಈ ಸೂರ್ಯ ಅಲ್ಲಿರ್ತಾನೆ ಅವನ ಕಿರಣ ಇಲ್ಲಿವರೆಗೆ ಬರುತ್ತೆ ಈ ತೇಜೋ ತೇಜ ಪದಾರ್ಥ ಯಾವುದಿದೆ ಅದರ ಸ್ವಭಾವ ಗತಿಶೀಲ ಅದು ಹೋಗುತ್ತೆ ಬರುತ್ತೆ ಎಲ್ಲ ಅದು ತೇಜೋಮಯ ಪದಾರ್ಥಗಳ ಸಹಜ ಸ್ವಭಾವ ಹಾಗೆ ಇಂದ್ರಿಯಗಳು ಅದು ತೇಜೋಮಯ ಪದಾರ್ಥ ಆದ್ದರಿಂದ ಅದು ಹೋಗುತ್ತೆ ಈ ಕಿವಿಯ ಬಗ್ಗೆ ತುಂಬಾ ಚರ್ಚೆ ಇದೆ ಕಿವಿ ಹೋಗುತ್ತೆ ಕಿವಿ ಹೋಗುವುದಿಲ್ಲ ಇದರ ಬಗ್ಗೆ ದೊಡ್ಡ ಗೊಂದಲಗಳಿವೆ ಆದರೆ ಶಾಸ್ತ್ರದಲ್ಲಿ ವಿಮರ್ಶೆ ಮಾಡಿ ಹೇಳಿದ್ದಾರೆ ಎಲ್ಲ ಇಂದ್ರಿಯಗಳು ತೇಜಸ್ ಆದ್ದರಿಂದ ಕಿವಿಯೂ ಕೂಡ ತೇಜಸ ಕಿವಿಯೂ ಕೂಡ ಹೋಗುತ್ತೆ ಅಂತ ಆಲ್ರೆಡಿ ಕಿವಿಯಲ್ಲಿ ಹೋಗುತ್ತೆ ರೀ ಕಾಣೆಯಲ್ಲಿ ಹೋಗುತ್ತೆ ಹಾಗೆ ಕಿವಿಯಲ್ಲಿ ಹೋಗುತ್ತೆ ಅಂತ ನೋಡಿ ಕಿವಿ ಹೋಗುತ್ತೆ ಅನ್ನೋದಕ್ಕೆ ಒಂದೇ ಒಂದು ನಿದರ್ಶನ ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಕಿವಿ ಹೋಗುತ್ತೆ ನೋಡಿ ಶಬ್ದ ಆಯಿತು ಅದೆಂಥದ್ರಿಗೆ ಗಲಾಟೆ ಅವ್ರು ಹೇಳಿ ಸ್ವಲ್ಪ ಮಾತಾಡಬಾರ್ದು ಹೇಳಿ ಅದು ಕೈ ತೋರಿಸ್ತೇವೆ ಅದು ಹೇಗೆ ಗೊತ್ತಾಯ್ತು ನೀವು ಶಬ್ದ ಇಲ್ಲಿಂದ ಅಂತ ಹೇಗೆ ಗೊತ್ತಾಯಿತು ಶಬ್ದವೇ ಕಿವಿಗೆ ಬರುವುದು ಅಂತ ಆದರೆ ಶಬ್ದ ಇಲ್ಲಿಯೇ ಕೇಳಿಸುದಷ್ಟೇ ಅದು ಇಲ್ಲಿಯಾದ ಶಬ್ದ ಅದು ಇಲ್ಲೇ ಆದ ಶಬ್ದ ಅದು ಹೇಗೆ ಗೊತ್ತಾಯಿತು ನಿಮಗೆ ಕಿವಿ ಅಲ್ಲಿವರೆಗೆ ಹೋಗಿ ಆ ಶಬ್ದವನ್ನು ಗಮನಿಸಿ ಹಿಡ್ಕೊಂಡು ಬಂತು ನೋಡಿ ಶಬ್ದ ಇಲ್ಲೇ ಆಯಿತು ಅಲ್ಲಿ ಸ್ವಲ್ಪ ಗಲಾಟೆ ಮಾಡಬಾರದು ಅಂತ ಹೇಳಿ ಎಂತ ನಾವು ಹೇಳುತ್ತೇವೆ ಅಲ್ಲಿ ಶಬ್ದ ಆಗುತ್ತೆ ಇಲ್ಲಿ ಶಬ್ದ ಆಗುತ್ತೆ ಇಂದ್ರಿಯ ಇದಂ ಪ್ರತಿ ದ್ರವಣಶೀಲ ಆಗದೆ ಹೋದರೆ ಅದು ಧಾವಿಸದೇ ಇದ್ರೆ ಆವಾಗ ಅದಕ್ಕೆ ಇಲ್ಲಿದ್ದದ್ದೇ ಶಬ್ದ ಅಂತ ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಆದ್ದರಿಂದ ಇಂದ್ರಿಯಗಳು ತೇಜಸ ಹಾಗೆ ಮೂಗು ಅಷ್ಟೇ ಮೂಗು ಇದ್ದಲ್ಲಿ ಗಂಧ ಬರುವುದು ಮೂಗು ಗಂಧ ಇದ್ದಲ್ಲಿ ಹೋಗುವುದು ಅಂತ ಚರ್ಚೆ ಸರಿಯಾದ ಮೂಗಿದ್ದವರು ಹೇಳ್ತಾರೆ ಮೂಗು ಎಲ್ಲಿ ಬೇಕಾದರೂ ಹೋಗಿ ಬರುತ್ತೆ ಅಂತ ಅಂದ್ರೆ ಗೋಲಕ ಇಲ್ಲಿರುತ್ತೆ ಇಂದ್ರಿಯ ಮಾತ್ರ ಎಷ್ಟೇ ದೂರದಲ್ಲಿ ಅಡಿಗೆ ಮನೆ ಇರಲಿ ಅದು ಹೇಳುತ್ತೆ ಇಲ್ಲಿ ಅಡಿಗೆ ಮನೆಯಲ್ಲಿ ನಮ್ಮ ಮೂಗಿನ ಹೇಳಿದ್ರೆ ಹೇಳುತ್ತೆ ನೋಡಿ ಎಲ್ಲಿ ಒಗ್ಗರಣೆ ಪರಿಮಳ ಬರುತ್ತೆ ಅಲ್ಲಿ ಅಂತ ಅದರಲ್ಲಿ ಅಲ್ಲಿ ಹೋಗಿ ತೀರ್ಮಾನ ಮಾಡಿಕೊಂಡು ಅಡುಗೆ ಮನೆಯಲ್ಲಿ ಎಲ್ಲ ನೋಡಿಕೊಂಡು ಬರುತ್ತದೆ ಮೂಗು ಹೇಳುತ್ತೆ ನೋಡಿ ಇಲ್ಲಿ ಅಡುಗೆ ಮನೆ ಇದೆ ಇಲ್ಲಿ ಹೋದರೆ ಸರಿ ಪ್ರವಚನ ಆದಕೊಳ್ಳೆ ಅಂತ ಆ ಮೂಗು ಎಲ್ಲ ವ್ಯವಸ್ಥೆ ಹೇಳುತ್ತೆ ಅಂತ ಹೀಗೆ ಇಂದ್ರಿಯಗಳಿಗೆ ದ್ರವಣಶೀಲತ್ವ ಇದೆ ಇಂದ್ರಿಯಗಳು ಬೇರೆ ಗೋಲಕ ಮಾತ್ರ ಇದ್ದಲ್ಲಿಯೇ ಇರ್ತದೆ ಕಣ್ಣಿನ ಗೋಲಕ ಹೋಗುವುದಿಲ್ಲ ಅದಿಲ್ಲಯೇ ಇರ್ತದೆ ಪರತೆ ಮಾತ್ರ ಇಲ್ಲಿರುತ್ತೆ ಇಂದ್ರಿಯ ಅದು ಹೋಗುತ್ತೆ ಬರುತ್ತೆ ಹೋಗಿ ಬರುವ ಸ್ವಭಾವ ಅದರಿಂದ ಇಂದ್ರಿಯವನ್ನು ಪ್ರತ್ಯೇಕ ಮಾಡಿದ್ದಾರೆ ದಾಸರು ಗೋಲಕವನ್ನು ಬೇರ್ಪಡಿಸಿದ್ದಾರೆ ಗೋಲಕ ಬೇರೆ ಇಂದ್ರಿಯ ಬೇರೆ ಎಂತ ಅದಕ್ಕೆ ಎರಡಕ್ಕೆ ಬೇರೆ ಬೇರೆ ಕೆಲಸ ಕೊಟ್ಟಿದ್ದಾರೆ ಈ ಗೋಲಕ ಭಗವಂತನ ವಾಸಸ್ಥಾನ ಆದ್ದರಿಂದಲೇ ಭಗವಂತ ಈಗ ವೆಲ್ ಫಿನಿಶಡ್ ಎಷ್ಟು ಫಿನಿಶ್ ವರ್ಕ್ ಎಷ್ಟು ಚೆನ್ನಾಗಿದೆ ನೋಡಿ ಮನುಷ್ಯರ ಫಿನಿಶಿಂಗ್ ವರ್ಕ್ ಎಷ್ಟು ಚೆನ್ನಾಗಿರುವುದಿಲ್ಲ ಎಲ್ಲ ಅರ್ಧ ಅರ್ಧ ಪಾಯಿಂಟ್ ಅರ್ಧ ಅರ್ಧ ಮಾಡಿರ್ತಾರೆ ನಮ್ಮ ದೇವರದು ಪರ್ಫೆಕ್ಟ್ ಆಗಿ ಫಿನಿಶ್ ಮಾಡಿರ್ತಾನೆ ಕಣ್ಣು ಕಣ್ಣು ಅಂದರೆ ಕಣ್ಣು ಹೇಗಿರಬೇಕೋ ಹಾಗೆ ಅದನ್ನು ಚೆನ್ನಾಗಿ ಫಿನಿಶ್ ಮಾಡಿರ್ತಾನೆ ಫಿನಿಶ್ ಮಾಡದಿದ್ದರೆ ನಮಗೆ ನೋಡಲಿಕ್ಕೆ ಆಗುದಿಲ್ಲ ನಮ್ಮ ಕಿವಿ ಅದು ಹೇಗಿರಬೇಕೋ ಹಾಗೆ ಉದ್ದ ಆಗಲ್ಲ ಒಂದು ಕಿವಿ ಇಷ್ಟು ಉದ್ದ ಒಂದು ಕಿವಿ ಚಿಕ್ಕದಾದರೆ ಎಷ್ಟು ಅವ್ಯವಸ್ಥೆ ದೇವರು ಚೆನ್ನಾಗಿ ಅದನ್ನು ಪರ್ಫೆಕ್ಟಾಗಿ ಫಿನಿಷ್ ಮಾಡಿದ್ದಾನೆ ಅದನ್ನು ಹೀಗೆ ಮೂಗು ಎಲ್ಲವನ್ನು ಬಾಯಿ ಎಲ್ಲ ಚೆನ್ನಾಗಿ ಫಿನಿಶ್ ಮಾಡಿದ್ದಾನೆ ನಾವು ಸುಮ್ಮನೆ ಬೈಯುದು ದೇವರು ಎಂಥಾದರೆ ಏನು ಮಾಡಿದ ಅಂತ ಇಷ್ಟು ಮಾಡಿಟ್ಟಿದ್ರೆ ದೇವರು ಯಾಕೆ ಮಾಡಿದ ಅಂತ ಒಂದು ಪ್ರಶ್ನೆ ಮಾಡಿಕೊಳ್ಬೇಕು ನಾವು ಇಷ್ಟೆಲ್ಲ ಚೆಂದ ನಮಗೆ ನೋಡ್ಲಿಕ್ಕೆ ಆಗುದಿಲ್ಲರಿ ಸುಮ್ಮನೆ ಯಾಕಿದು ಇಷ್ಟೆಲ್ಲ ಬೇಕಿತ್ತು ತಂದರೆ ದಾಸರು ಉತ್ತರ ಕೊಟ್ಟರು ಗೋಲಕಗಳು ರಮಾರಮಣನ ನಿಜ ಆಲಯಗಳು ಅದು ಭಗವಂತ ಯಾಕೆ ಅಷ್ಟು ಚೆನ್ನಾಗಿ ಮಾಡಿದ ಅಂತಂದರೆ ತಾನಲ್ಲಿ ಬಂದು ಕೂತ್ಕೊಳ್ಬೇಕು ಅಂತ ಭಗವಂತ ಕಟ್ಟಿಸಿದ ವ್ಯವಸ್ಥೆ ಇದು ಭಗವಂತನ ಮಂದಿರ ಇದು ತಾನು ಬಂದು ಇಲ್ಲಿ ಕೂತ್ಕೊಳ್ಳಬೇಕು ಅದಕ್ಕೆ ದೇವರೇನು ಮಾಡಿದ ಒಳ್ಳೆಯ ಮನೆ ಕಟ್ಟಿದ ಅದ ಭಗವಂತ ಕಮಲದಳ ಆಯತವಾದ ಕಣ್ಣನ್ನು ಗೋಲಕವನ್ನು ನಿರ್ಮಾಣ ಮಾಡಿದ ನೋಡಲಿಕ್ಕೆ ಇಷ್ಟೆಲ್ಲ ಚೆಂದ ಬೇಕಿಲ್ಲರಿ ನೋಡ್ಬೇಕಾದ್ರೆ ಒಂದು ಚಿಕ್ಕ ಒಂದು ಗೋಲಕಾಯಿದ್ರೆ ಸಾಕಿತ್ತು ಅದನ್ನು ಚೆನ್ನಾಗಿ ಮಾಡಿ ಅದಕ್ಕೆ ರಕ್ಷಣೆಗೆ ಬಾಗಿಲು ಅದು ಎಂತ ಬಾಗಿಲು ಹ್ಮ್ ಆಟೋಮೆಟಿಕ್ ಬಾಗಿಲು ಅದು ಅಂತ ಬಾಗಿಲು ಎಲ್ಲ ಮಾಡಿ ಭಗವಂತ ವ್ಯವಸ್ಥೆ ಮಾಡಿಕೊಟ್ಟ ಯಾಕೆ ಅಂದ್ರೆ ತನಗೇ ಕೂತ್ಕೊಳ್ಲಿಕ್ಕೆ ಬೇಕಾದ ಜಾಗ ಬೇಕು ಅಂತ ರಮಾರಮಣನ ನಿಜ ಆಲಯಗಳು ಭಗವಂತನ ಆಲಯ ಅಂತ ಚಿಂತನೆ ಮಾಡಬೇಕಾದ್ರು ದೇವರು ತನಗೇ ಕೂತ್ಕೊಳ್ಳಿಕ್ಕೋಸ್ಕರ ಮಾಡಿದ ಮನೆ ನಾವು ಮನೆ ಕಟ್ಟುವಾಗ ದೇವರಿಗೆ ಮನೆ ಕಟ್ಟು ಮಂದಿರ ಕಟ್ತೇವೋ ಇಲ್ಲೋ ಗೊತ್ತಿಲ್ಲ ದೇವರು ಹೇಳಿದ ನಾನು ಮನೆ ಕಟ್ಟುವಾಗ ಅಂತೂ ನನಗೆ ಕೂತ್ಕೊಳ್ಳಿಕ್ಕೆ ಮನೆ ಮಾಡ್ತೇನೆ ಎಂದು ಭಗವಂತ ತನ್ನ ಪರ್ಸನಲ್ ರೂಮ್ಗಳು ಮಾಡಿದ್ದಂತೆ ಅದು ಎರಡು ಕಣ್ಣುಗಳು ಭಗವಂತನಿಗೆ ಮನೆ ಆಚೆ ಈಚೆ ಎರಡು ಕಿವಿಗಳು ಯಾರಾದರೂ ಯಾರಿಗಾದರೂ ಭೇಟಿ ಕೊಡಬಾರದು ಅಂತ ಮನಸ್ಸಾದರೆ ಕಿವಿಯ ಒಳಹೆ ಹೋಗಿ ಕೂತ್ಕೊಳ್ಳುತ್ತಾನೆ ಅಂತೆ ಹೀಗೆ ಭಗವಂತನ ಆವಾಸ ಸ್ಥಾನಗಳು ಇದೆಲ್ಲ ಗೋಲಕಗಳು ಅದು ಭಗವಂತನ ವಾಸ ಮಂದಿರ ಭಗವಂತನ ಮಂದಿರ ಹೇಗಿರಬೇಕು ಇಷ್ಟು ಚೆನ್ನಾಗಿರಬೇಕು ಅಂತ ಭಗವಂತ ತಾನು ಕಟ್ಟಿ ಭಗವಂತ ತೋರಿಸಿದ್ದಾನೆ ಅಂತ ಅದಕ್ಕೆ ಒಂದು ಗಮಕ ಇದೆ ದಾಸರು ಹೀಗೆ ಹೇಳಲಿಕ್ಕೆ ಅದು ಚಾಂದೋಗ್ಯೋಪನಿಷತ್ತಲ್ಲಿ ಹೇಳ್ತಾರೆ ಅಂತರ ಉಪವತ್ತೆ ಅಂತ ಸೂತ್ರ ಬೆಳಿಗ್ಗೆ ಹೊತ್ತು ನಾವು ಚಿಂತನೆ ಮಾಡಿದ್ದೇವೆ ಆ ಅಲ್ಲಿ ಹೇಳುವಾಗ ಭಗವಂತ ವಾಮನ ರೂಪದಿಂದ ಕಣ್ಣಲ್ಲಿ ಆದ್ರಿಂದಲೇ ವಾಮ ನಯತಿ ವಾಮಂ ನಯತಿ ಸೌಂದರ್ಯವನ್ನು ಕೊಡ್ತಾನೆ ಅಂತ ತನ್ನ ಮನೆಗೆ ಸೌಂದರ್ಯವನ್ನು ಕೊಟ್ಟು ಎಲ್ರಿಗೂ ಸೌಂದರ್ಯವನ್ನು ತಾನು ಕೊಡುವವ ಅಂತ ತೋರಿಸಿಕೊಟ್ಟಿದ್ದಾನೆ ಅಂತ ಏನಂ ಸಮ್ಯದ್ ವಾಮ ಅಂತ ಉಪನಿಷತ್ತು ಹೇಳಿತು ವಾಮಗಳು ಎಲ್ಲಾ ಸೌಂದರ್ಯಗಳು ಬಂದದ್ದೇ ಅವನಿಂದ ಸೌಂದರ್ಯದ ಕಲ್ಪನೆ ಕೊಟ್ಟವನೇ ಅವ ಅಂತ ಅಂದರೆ ಕಣ್ಣನ್ನು ಸೃಷ್ಟಿ ಮಾಡಿ ಈ ಕಣ್ಣಿನ ಸೌಂದರ್ಯದಿಂದ ಇಡೀ ಜಗತ್ತಿಗೆ ಸೌಂದರ್ಯ ಕೊಡುವವ ತಾನು ಅಂತ ಭಗವಂತ ತೋರಿಸಿಕೊಟ್ಟಿದ್ದಾನೆ ನೀವು ನೋಡಿ ವಿಗ್ರಹ ಮಾಡುವಾಗ ಎಲ್ಲ ಮಾಡಿರ್ತಾರೆ ಎಲ್ಲ ಕಿವಿ ಎಲ್ಲ ಮಾಡಿರ್ತಾರೆ ಕಣ್ಣು ಮಾತ್ರ ಮಾಡಿರುವುದಿಲ್ಲ ಹಾಗೆ ಇಟ್ಟಿರ್ತಾರೆ ಅದು ಪ್ರತಿಷ್ಠೆಯ ದಿವಸ ಕಣ್ಣು ಕೊಡೋದು ಕಣ್ಣು ಬಿಡಿಸುವುದು ಅಂತ ಯಾಕೆಂದ್ರೆ ಪ್ರಾಣ ಶಕ್ತಿ ಅಂತ ಪ್ರಾಣಶಕ್ತಿ ಯಾವಾಗ ಬರುತ್ತೆ ಅಂದರೆ ಕಣ್ಣು ಬಿಡಿಸಿದಾಗ ಪ್ರಾಣ ಬರುತ್ತೆ ಅವನಿಗೆ ಭಯ ಶಿಲ್ಪಿ ಹೇಳ್ತಾನೆ ಅಯ್ಯೋ ಅದು ಕಣ್ಣೆಲ್ಲ ಈಗ ಬಿಡಿಸ್ಬೇಕಿಲ್ರಿ ಅಲ್ಲ ನಾವು ಚೆಂದ ಆಯ್ತಲ್ಲ ನೋಡಬೇಕು ಅದೇ ಈ ಅದೇ ಗೊತ್ತಿಲ್ಲ ಅದೆಲ್ಲ ಪ್ರಾಣ ಪ್ರತಿಷ್ಠೆ ಮಾಡುವಾಗ ದಿವಸ ಅಂತ ಯಾಕೆಂದ್ರೆ ದೇವ್ರು ಇವತ್ತೇ ನಾನು ಕಣ್ಣು ಬಿಡಿಸಿದರೆ ಪ್ರಾಣ ಶಕ್ತಿ ಬಂದರೆ ದೇವರು ಕಣ್ಣು ಬಿಟ್ಟು ನೋಡಿದರೆ ಮತ್ತೆ ಪೂಜೆ ಯಾರು ಮಾಡೋದು ಚೆ ಅದೆಲ್ಲ ಆಗುದಿಲ್ಲ ಅವನ ಭಕ್ತಿ ನೋಡಿ ಅಷ್ಟು ಶ್ರದ್ಧೆಯಿಂದ ಅವನ ಅನುಸಂಧಾನ ಉಂಟು ಅಂದರೆ ಪ್ರಾಣ ಶಕ್ತಿ ಇರುವುದು ಭಗವಂತ ಶಕ್ತಿ ಬರುವುದು ಅಲ್ಲಿ ಆ ಕಣ್ಣಲ್ಲಿ ಯಾಕೆಂದ್ರೆ ವಾಮನ ಅವನೇ ವಾಮನ ಅವ ಎಲ್ಲಿದ್ದಾನಂದ್ರೆ ಕಣ್ಣಿನ ಒಳಗೆ ಭಗವಂತ ಕೂತಿರ್ತಾನೆ ಸೋ ಸೋಹಮಸ್ಮಿ ಸಯೇವಾಹಮಸ್ಮಿ ಆ ಅಂತರ್ಯಾಮಿಯಾಗಿ ಕಣ್ಣಲ್ಲಿ ಕೂತಿದ್ದಾನೆ ಇವನನ್ನು ವಾಮನ ಅಂತ ಕರೀತಾರೆ ವಾಮನ ಅಂದ್ರೆ ಸುಂದರ ಅಂತ ಅರ್ಥ ಅಂತಹ ಭಗವಂತ ಇಲ್ಲಿ ನೆಲೆಸಿದ್ದಾನೆ ಅಂತ ಉಪನಿಷತ್ತಲ್ಲಿ ಏನು ಹೇಳಿದ್ರು ಅದನ್ನೇ ದಾಸರು ನಮಗೆ ಇಲ್ಲಿ ಗೋಳಕಗಳು ರಮಾರಮಣನ ನಿಜಾಲಯಗಳು ಅನುದಿನದಿ ಸಂಪ್ರಕ್ಷಾಧನೆಯೇ ಸಮಾರ್ಜನವು ದಾಸರು ಹೇಳಿದ್ರು ಅದನ್ನು ತೊಳೀಬೇಕಂತೆ ನಿತ್ಯ ತೊಳಿಬೇಕಂತೆ ಕಣ್ಣು ತೊಳಿತೇವೆ ಕಿವಿ ತೊಳೆಯುತ್ತೇವೆ ಮೂಗು ತೊಳಿತೇವೆ ಬಾಯಿ ತೊಳೆಯುತ್ತೇವೆ ಇದೆಲ್ಲ ಸಮಾರ್ಜನೆ ಉಂಟಲ್ಲ ಇದು ಭಗವಂತನ ಮಂದಿರವನ್ನು ಶುದ್ಧೀಕರಣ ಮಾಡುವುದು ಅಂತ ಅರ್ಥ ದೇವರ ಮನೆಯನ್ನು ನಾವೇ ತೊಳೆಯಬೇಕಂತೆ ಹಾಗೆ ಭಗವಂತನ ಮಂದಿರ ಇದು ಇದನ್ನು ನಾವೇ ತೊಳಿಬೇಕು ಇನ್ನೊಬ್ಬರ ಹತ್ರ ತೊಳೆಸುವುದಲ್ಲ ತೊಳೆಸಲಿಕ್ಕೆ ಇಲ್ಲ ನಮ್ಮ ನಾವೇ ತೊಳಿಬೇಕು ಇನ್ನೊಬ್ಬರು ತೊಳೆದರೆ ಕಣ್ಣು ಹೋದಿತ್ತಷ್ಟೇ ಆದ್ರಿಂದ ಇದನ್ನು ಚೆನ್ನಾಗಿ ನಾವೇ ಪರಿಮಾರ್ಜನೆ ಮಾಡ್ತೇವೆ ಪರಿಮಾರ್ಜನೆ ಮಾಡುವಾಗ ನಮ್ಗೆ ಅನುಸಂಧಾನ ಏನಿರಬೇಕು ರಮಾರಮಣನ ನಿಲಯವನ್ನು ನಾವು ತೊಳಿತಾ ಇದ್ದೇವೆ ಅಂತ ಅನುಸಂಧಾನ ಮಾಡಿದರೆ ಒಂದು ಕ್ರಿಯೆಗೆ ಎರಡು ಪುಣ್ಯ ಅಂತೆ ಒಂದು ಕಣ್ಣು ತೊಳೆದ ಹಾಗಾಯಿತು ದೇವರ ಮಂದಿರವನ್ನು ತೊಳಿತಾ ಇದ್ದೇವೆ ಅಂತಂದರೆ ಭಗವಂತನು ಸಂತೋಷ ಪಡ್ತಾನೆ ಅದಕ್ಕೆ ಮಾರ್ಕ್ ಹಾಕ್ತಾನೆ ಕಣ್ಣು ತೊಳೆದರೆ ಮಾರ್ಕ್ ಉಂಟು ಗಂಡುಷ ಮುಖ ಮಾಡಿದರೆ ಅದಕ್ಕೆ ಮಾರ್ಗ ಹಾಕ್ತಾನೆ ಕಿವಿ ತೊಳೆದರೆ ಮಾರ್ಗ ಹಾಕ್ತಾನೆ ಎಷ್ಟು ನೋಡಿ ಅನುಸಂಧಾನ ಒಂದಷ್ಟೇ ಭಗವಂತನ ಮಂದಿರವನ್ನು ತೊಳಿತಾ ಇದ್ದೇವೆ ಅಂತ ಅನುಸಂಧಾನ ಮಾಡಿದರೆ ಅದಕ್ಕೆ ಪುಣ್ಯ ಒಬ್ಬ ಬಾರೀ ಬುದ್ಧಿವಂತ ಅವ ಹಾಗೆ ಮಾಡಿದ್ದಾನಂತೆ ಅಧಿಕ ವಾಸ ಎಳ್ಳ ಇತ್ತು ತರ್ಪಣ ಕೊಡಬೇಕು ನೋಡಿದಂತೆ ಎಲ್ಲಿ ತರ್ಪಣ ಕೊಟ್ಟರೆ ಆಗಬಹುದು ಆಚೆ ಈಚೆ ನೋಡಿದ ಕೊನೆಗೆ ಹೋದ ತನ್ನ ಮನೆ ಮನೆಯ ಅಂಗಳದಲ್ಲಿ ತೆಂಗಿನ ಮರ ಇತ್ತು ಅದರ ಬುಡಕ್ಕೆ ಹೋಗಿ ತರ್ಪಣ ಕೊಟ್ಟಂತೆ ಕೇಳಿದ್ರಂತೆ ಎಂತ ಮರ ನಿಮ್ಮ ಕತೆ ಅಂತೆ ಅದು ವೃಕ್ಷಾಶ್ಚ ತೃಪ್ತಾಹ ಅಂತ ಎಳ್ಳು ತರ್ಪಣ ಕೊಟ್ಟದ್ರಿಂದ ಪಿತೃಗಳಿಗೆ ಖುಷಿಯಾಯಿತು ಅದು ಮರದ ಬುಡದಲ್ಲಿ ಕೊಟ್ಟದ್ರಿಂದ ಮರಗಳಿಗೂ ಖುಷಿಯಾಯಿತು ಅಂತ ನಮ್ಮ ಅನುಸಂಧಾನ ಹಾಗೆ ಆ ಗೋರಕವನ್ನು ತೊಡೆದರೆ ಅಲ್ಲಿದ್ದ ಕಷ್ಮಲನೂ ಹೋಯಿತು ಭಗವಂತನ ಮಂದಿರದ ಶುದ್ಧೀಕರಣನೂ ಆಯಿತು ಈ ಅನುಸಂಧಾನ ನಮಗಿರಬೇಕಂತೆ ನಮ್ಮಲ್ಲಿ ಸ್ನಾನ ವಿಧಿಯಲ್ಲಿ ಒಂದು ಸಂಪ್ರದಾಯವೇ ಇದೆ ಸ್ನಾನ ಮಾಡ್ತೇವೆ ಸ್ನಾನ ಮಾಡಿದ ಮೇಲೆ ಎಲ್ಲ ಆಗಮರ್ಷಣ ಸ್ನಾನ ಅಂತೆಲ್ಲ ಇದೆ ಅದೆಲ್ಲ ಆದ ಕೊನೆಗೆ ನಾವು ಶಂಕಮುದ್ರೆಯನ್ನು ಮಾಡಿಕೊಂಡು ಆ ನೀರನ್ನು ತಲೆ ಮೇಲೆ ಹೊಯ್ಕೊಳ್ಳಿಕ್ಕಿದೆ ಅದು ಏನ ಅನುಸಂಧಾನ ಅಂತಂದರೆ ಅತ್ಯತಿಷ್ಟದಾಂಗುಲಂ ಇಲ್ಲಿ ಭಗವಂತ ಇರ್ತಾನೆ ಇದು ಅಭಿಷೇಕ ಅಂತ ಚಿಂತನೆ ಮಾಡುವ ಕ್ರಮ ಅದು ಈಗ ಬಾತ್ರೂಮ್ನಲ್ಲಿ ಸ್ನಾನ ಆದ ಮೇಲೆ ಅದೆಲ್ಲ ಹೋಯ್ತೀಗ ಮೊದಲೆಲ್ಲ ಸರೋವರದಲ್ಲಿ ಸ್ನಾನ ಮಾಡುವಾಗ ಇದೆಲ್ಲ ಸಂಪ್ರದಾಯಗಳಿತ್ತು ಸಂಕಲ್ಪ ಮಾಡಿ ಆಮೇಲೆ ಮೃತ್ತಿಗೆ ಹಚ್ಚಿಕೊಂಡು ಗೋಮಯ ಹಚ್ಚಿಕೊಂಡು ಸ್ನಾನ ಮಾಡಿ ಅಗಮರ್ಷಣ ಮಂತ್ರಗಳನ್ನು ಹೇಳಿ ಒಳಗಿನ ಕೊಳೆಯನ್ನು ತೊಳೆಯುವುದು ಅಂತ ಅನುಸಂಧಾನ ಮಾಡಿಕೊಂಡು ಕೊನೆಗೆ ಶಂಕದಿಂದ ಅಭಿಷೇಕ ಮಾಡೋದು ಶಂಕ ಇಲ್ಲ ಅಲ್ಲಿ ಶಂಕ ಮುದ್ರೆ ಇದೆ ಇದೇ ಶಂಕ ಈ ಶಂಕದ ಮುದ್ರೆಯಲ್ಲಿ ನೀರು ತೆಕ್ಕೊಂಡು ಇದನ್ನು ಪುರುಷ ಹೇಳಿ ಸಿಂಚೇತ ಪುರುಷ ಸುತ್ತೇನ ಪುರುಷ ಹೇಳಿ ಅಭಿಷೇಕ ಮಾಡೋದುಂಟು ಯಾರಿಗೆ ನಮಗೆ ಅಂತ ಅಲ್ಲ ಅದು ಭಗವಂತನಿಗೆ ಈ ಗೋಲಕದಲ್ಲಿ ವಾಸ ಮಾಡಿಕೊಂಡಿರತಕ್ಕಂತಹ ರಮಾ ರಮಣನಿಗೆ ಇದೆಲ್ಲ ಅಭಿಷೇಕಗಳು ಅಂತ ಅನುಸಂಧಾನ ಇವತ್ತೂ ಸಂಪ್ರದಾಯಸ್ಥರು ಮಾಡಿಕೊಂಡು ಬರ್ತಾ ಇದ್ದಾರೆ ಇದು ಸದಾಚಾರದಲ್ಲಿ ಬಂದಿರತಕ್ಕಂಥದ್ದು ಆದ್ರಿಂದ ಕಷ್ಟ ಏನಿಲ್ಲ ಇದನ್ನು ಅನುಸಂಧಾನ ಮಾಡಲಿಕ್ಕೆ ಕೊನೆಗೆ ನಮ್ಮ ಈ ಸ್ನಾನ ಮೇಯನ್ನು ತೊಳೆಯುವುದು ಇದು ಭಗವಂತನ ಮಂದಿರವನ್ನು ತೊಳೆಯುವುದು ಭಗವಂತನ ಆಲಯ ಇದು ಅಂತ ನಾವು ಚಿಂತನೆ ಮಾಡಬೇಕಂತ ಕರ ಕರಣಗಳೇ ದೀಪಗಳು ನಾನು ಹಾಗೆ ಹೇಳಿದೆ ಕರಣ ಗೋಲಕ ಬೇರೆ ಇಂದ್ರಿಯ ಬೇರೆ ಗೋಲಕ ಅಂದರೆ ಪರದೆಗಳು ಪರಗಳು ಇದೆಲ್ಲ ಅದರ ಇಂದ್ರಿಯ ಇದೆ ಅದೆಲ್ಲ ಜ್ಯೋತಿರ್ಮಯವಾಗಿರ್ತಕ್ಕಂಥದ್ದು ಆದ್ರಿಂದಲೇ ಅದಕ್ಕೆ ಇಂದ್ರಿಯ ವಿಷಯದ ಕಡೆಗೆ ಧಾವಿಸಿ ವಾಪಸ್ ಬರ್ತವೆ ಅಂತ ಇಂತಹ ಇಂದ್ರಿಯಗಳೆಂಬಂತಹದ್ದೇ ದೀಪಗಳು ಭಗವಂತನಿಗೆ ಆರತಿಗೆ ನಾವು ಉಪಯೋಗ ಮಾಡಬೇಕು ಕರಗಳೇ ದೀಪಗಳು ಸಾಲು ತತ್ತದ್ವಿಷಯಗಳ ಸಮ್ಮೇಳನವೇ ಪರ್ಯಂಕ ಈ ಕರಣಗಳೇನಿವೆ ಇಂದ್ರಿಯಗಳು ಇದು ಭಗವಂತನಿಗೆ ದೀಪ ಅಂತ ಭಗವಂತನಿಗೆ ಹಚ್ಚುವ ಮಂಗಳಾರತಿ ಆಗಬಹುದು ಭಗವಂತನ ಮುಂದೆ ಇಡತಕ್ಕಂತಹ ದೀಪ ಇರಬಹುದು ಭಗವಂತನ ಆಲಯ ಇದು ಇದರ ಇಂದ್ರಿಯ ಇದೆ ಇದು ಭಗವಂತನ ಮನೆಯಲ್ಲಿ ಹಾಕಿರ್ತಕ್ಕ ಟ್ಯೂಬ್ ಲೈಟ್ ಅಥವಾ ಸೋಡಿಯಂ ಲೈಟ್ ಯಾವುದು ಬೇಕಾದರೂ ಇಟ್ಟುಕೊಳ್ಳಿ ಎನ್ನೂ ತೋರಿಸಿಕೊಡುವಂತಹದ್ದು ಭಗವಂತನಿಗಿದು ಆರತಿ ಅಂತ ಚಿಂತನೆ ಮಾಡಬೇಕಂತೆ ಆಚಾರ್ಯರು ಬಹಳ ಸೊಗಸಾಗಿ ಹೇಳ್ತಾರೆ ಲಕ್ಷ್ಮೀ ದೇವಿಯರು ಭಗವಂತನನ್ನು ಆರಾಧಿಸಬೇಕಲ್ಲ ಹೇಗೆ ಆರಾಧಿಸುವುದು ಅದು ಮಂಗಳಾರತಿ ಬೇಕು ಅದಕ್ಕೆ ಬತ್ತಿ ಬೇಕು ಅದಕ್ಕೆ ತುಪ್ಪ ಬೇಕು ಯಾರತ್ರ ಕೇಳಲಿಕ್ಕೆ ಹೋಗುದು ಅಯ್ಯೋ ತುಪ್ಪ ಉಂಟ್ರಿ ಸ್ವಲ್ಪ ಕೊಡ್ತೀರಾ ಅಂತ ಕೇಳುದ ನಮಗಾದ್ರೆ ಅಭ್ಯಾಸ ಆಗಿದೆ ಕೇಳಿ ಕೇಳಿ ಕೇಳಿ ನೀವು ಸ್ವಲ್ಪ ತುಪ್ಪ ಕೊಡ್ರಿ ಸ್ವಲ್ಪ ಬತ್ತಿ ಕೊಡ್ರಿ ಎಲ್ಲಿಯಾದರೂ ಇಡ್ಲಿಕ್ಕಾಗುತ್ತೆ ಅಂತ ಕೇಳಿ ಕೇಳಿ ಬತ್ತಿ ಇಡ್ತಾ ಇರ್ತೀರಿ ಅವ್ರು ಹೇಳ್ತಾರೆ ದೇವರಿಗೆ ಲಕ್ಷ್ಮೀ ದೇವಿಯರು ಪೂಜೆ ಮಾಡುವ ಕ್ರಮ ಹೇಗಿರ್ತದೆ ಅಂತಂದರೆ ಇಂದಿರ ಚಂಚಲ ಪಾಂಗಣಿ ರಾಜಿತಂ ಅಂತ ಆಚಾರ್ಯರು ಹೇಳ್ತಾರೆ ಲಕ್ಷ್ಮೀ ದೇವಿಯರು ಭಗವಂತನಿಗೆ ಪೂಜೆ ಮಾಡ್ತಾರಂತೆ ಎಂತಹ ಮಾ ಮಂಗಳಾರತಿ ಭಗವಂತನಿಗೆ ಭಾರಿ ಸಂತೋಷ ಆಗುತ್ತೆ ಅಂತೆ ಹೇಗೆ ಅಂತಂದ್ರೆ ಚಂಚಲ ಅಪಾಂಗ ನೀರಾಜಿತಂ ಚಂಚಲ ಅಪಾಂಗ ಆ ಲಕ್ಷ್ಮೀ ದೇವಿಯರ ಕಣ್ಣುಂಟಲ್ಲ ಆ ಕಣ್ಣಿನಿಂದ ದೇವರನ್ನು ಹನ್ನೆರಡು ಸಲ ನೋಡ್ತಾರೆ ಅಂತ ಮೂರು ಸಲ ಪಾದವನ್ನು ನೋಡ್ತಾರೆ ಮೂರು ಸಲ ಮಧ್ಯ ಭಾಗವನ್ನು ಮೂರು ಸಲ ಮುಖವನ್ನು ನೋಡ್ತಾರೆ ಮತ್ತೆ ಮೂರು ಸಲ ಇಡೀ ದೇಹವನ್ನು ನೋಡ್ತಾರೆ ಅಂತ ಅದು ಏನು ಅಂತಂದ್ರೆ ಲಕ್ಷ್ಮೀ ದೇವಿಯರು ಭಗವಂತನಿಗೆ ಮಾಡುವ ಮಹಾ ಮಂಗಳಾರತಿ ಅಂತೆ ಹೇಗೆ ಮಂಗಳಾರತಿ ಮಾಡುವುದು ಕಣ್ಣಿನಿಂದಲೇ ಭಗವಂತನಿಗೆ ಮಹಾಪೂಜೆ ಮಾಡ್ತಾರಂತೆ ಎಷ್ಟು ಸುಲಭ ನೋಡಿ ಕಣ್ಣಲ್ಲಿಯೇ ದೀಪ ಇದೆ ಆ ದೀಪದಿಂದ ದೇವರಿಗೆ ಹನ್ನೆರಡು ಸಲ ದೇವರನ್ನು ನೋಡಿದರೆ ಸಾಕು ನಾವು ನೋಡುವುದುಂಟು ದುರುಗುಟ್ಟಿ ನೋಡುವುದುಂಟು ಕೋಪದಿಂದ ಅದು ಮಹಾ ಆಯ್ತು ಮಂಗಳಾರತಿ ಆಯಿತು ಅಂತ ನಾವು ಹೇಳುವುದೂ ಉಂಟು ಅದಲ್ಲದು ಲಕ್ಷ್ಮೀ ಪ್ರೀತಿಯಿಂದ ಮಾಡುವ ಅದು ಮಹಾ ಮಂಗಳಾರತಿ ಲಕ್ಷ್ಮೀದೇವಿಯರು ಮಾಡುದು ಭಗವಂತನಿಗೆ ಭಗವಂತನಿಗೆ ತುಂಬಾ ಸಂತೋಷ ಇದನ್ನು ನಮಗೆ ಆಚಾರ್ಯರು ಮಾಡಿ ತೋರಿಸಿದ್ದಾರೆ ದಾಸರು ನುಡಿದು ತಾವು ಅನುಷ್ಠಾನ ಮಾಡಿ ತೋರಿಸಿದ್ದಾರೆ ಇದನ್ನು ಹೀಗೆ ಮಾಡಿ ಕಣ್ಣಲ್ಲಿ ನಾವು ನೋಡುವಾಗ ಎಲ್ಲ ಕಡೆ ಇದ್ದ ಭಗವಂತನಿಗೆ ಇದು ಮಂಗಳಾರತಿ ಇಂತ ನಾವು ಅನುಸಂಧಾನ ಮಾಡಬೇಕಾದ್ರು ನಮ್ಮ ಕಣ್ಣಿನ ದೀಪದಿಂದ ಭಗವಂತನಿಗೆ ನಂದಾದೀಪ ಹಚ್ಚಬೇಕು ಇದು ಎಂದೂ ನಂದದೇ ಇರತಕ್ಕ ದೀಪ ಇದು ಕರಣ ಯಾವತ್ತೂ ಇದೆ ಅದು ಕಣ್ಣು ರೆಪ್ಪೆ ಮುಚ್ಚುವುದು ಅಷ್ಟೇ ಇಂದ್ರಿಯದ ಜ್ಯೋತಿಸ್ತು ಯಾವತ್ತು ಉರಿತದಕ್ಕೆ ನೀವು ತುಪ್ಪ ಹಾಕಿ ಹಾಕದೇ ಇರಿ ಅದು ಉರಿತದೇ ಇರ್ತದೆ ಸರಿ ದೇವರಿಗೆ ಮಲಗಿಸಬೇಕು ಎಲ್ಲಿ ಮಲಗಿಸಬೇಕು ದಾಸರು ಬಹಳ ಸೊಗಸವಾಗಿ ಹೇಳ್ತಾರೆ ತತ್ತದ್ವಿಷಯಗಳ ಸಮ್ಮೇಳನವೇ ಪರ್ಯಂಕ ತತ್ತದ್ವಿಷಯಗಳ ಈ ಇಂದ್ರಿಯಗಳಿಂದ ಏನೇನು ನೋಡ್ತೇವೆ ನಾವು ವಿಷಯ ಪದಾರ್ಥಗಳು ಅದೇ ಮಂಚ ಅಂತೆ ದೇವರೀಕ್ಷೆ ಆ ಮಂಚದ ಮೇಲೆ ದೇವರನ್ನು ಮಲಗಿಸಬೇಕಂತೆ ಎಂತಹ ಚಿಂತನೆ ನೋಡಿ ಕಣ್ಣಿಂದ ಏನೇನು ನೋಡ್ತೇವೆ ನಾವು ಅದರಲ್ಲಿ ದೇವರನ್ನು ಮಲಗಿಸಬೇಕಂತೆ ಕಿವಿಯಿಂದ ಯಾವ ಶಬ್ದವನ್ನೇ ಕೇಳ್ತೇವೆ ಸಾವಿರ ಮಂಚ ಆದರ ಮೇಲೆ ಮಲಗು ಅಂತ ಹೇಳಬೇಕಂತೆ ನಾವು ಏನನ್ನು ಮೂಸ್ತೇವೆ ಆ ಗಂಧ ಗಂಧವುಳ್ಳಂತಹ ಪುಷ್ಪ ಅದರ ಮೇಲೆ ದೇವರನ್ನು ಮಲಗಿಸಬೇಕಂತೆ ತಿನ್ಬೇಕಾಗಿರತಕ್ಕಂತಹ ಭಕ್ಷ್ಯ ಭೋಜ್ಯಗಳಲ್ಲಿ ದೇವರನ್ನು ಮಲಗಿಸಬೇಕಂತೆ ಸ್ಪರ್ಶಗಳಲ್ಲಿ ಸ್ಪರ್ಶವುಳ್ಳಂತಹ ಪದಾರ್ಥಗಳಲ್ಲಿ ದೇವರನ್ನು ಮಲಗಿಸಬೇಕು ಇದು ಪರ್ಯಂಕ ಅಂತ ದಾಸರ ಚಿಂತನೆ ಮಾಡಿತು ಅಂದರೆ ವಿಷಯ ಪದಾರ್ಥಗಳೇನಿವೆ ಅದರಲ್ಲಿ ದೇವರನ್ನು ಇಟ್ಟುಬಿಟ್ರೆ ಆ ವಿಷಯ ಪದಾರ್ಥಗಳು ನಮ್ಮನ್ನು ದಾರಿ ತಪ್ಪಿಸುವುದಿಲ್ಲ ಅಲ್ಲಿ ಭಗವಂತನನ್ನು ಅನುಸಂಧಾನ ಮಾಡಿ ಯಾವ ರೂಪ ನೋಡ್ತೇವೆ ರೂಪದಲ್ಲಿ ದೇವರನ್ನು ಮಲಗಿಸಿದರೆ ಅದು ಭಗವಂತನಿಗೆ ನಿವೇದಿತ ಆಯಿತು ಆ ರೂಪ ದುಷ್ಟ ಆಗುವುದಿಲ್ಲ ಆ ಪದಾರ್ಥ ಕೆಡುವುದಿಲ್ಲ ಯಾವ ಶಬ್ದವನ್ನು ಕೇಳ್ತೇವೆ ಆ ಶಬ್ದ ಕೆಡುವುದಿಲ್ಲ ಅಲ್ಲಿ ಭಗವಂತ ನೆಲೆಸಿರ್ತಾನೆ ಹಾಗಾಗಿ ತತ್ತದ್ ವಿಷಯಗಳು ಅದು ಭಗವಂತನಿಗೆ ಪರ್ಯಂಕ ತತ್ತುಖ ದೇಳಿಗೆಯ ಸುಪತ್ತಿಗೆ ಆತ್ಮ ನಿವೇದನವೇ ವಸನ ಕೊನೆಯ ದೇವರಿಗೆ ಒಂದು ಹೊದಿಕೆ ಹಾಕಬೇಕಲ್ಲ ದೇವರಿಗೆ ಒಂದು ವಸ್ತ್ರ ಕೊಡಬೇಕಲ್ಲ ಅದು ಏನು ವಸ್ತ್ರ ಆತ್ಮ ವಸನ ಅಂತ ದಾಸರು ಹೇಳಿದರು ಆತ್ಮನನ್ನೇ ಕೊಡಬೇಕಂತೆ ಅದು ಭಗವಂತನಿಗೆ ವಸ್ತ್ರ ಅಂತೆ ಅದು ಭಗವಂತನಿಗೆ ತುಂಬಾ ಇಷ್ಟವಾಗಿರತಕ್ಕಂತಹ ಬಟ್ಟೆ ಪರ್ಯಂಕದಲ್ಲಿ ಮಲಗಿಸಿ ಆ ವಿಷಯ ಪದಾರ್ಥಗಳಲ್ಲಿ ದೇವರನ್ನು ಮಲಗಿಸಿ ಈ ಆತ್ಮನನ್ನು ಸಮರ್ಪಣೆ ಮಾಡಬೇಕಂತೆ ಆತ್ಮ ನಿವೇದನೆ ಬರಿಚಕ್ರವರ್ತಿ ಮಾಡಿದ್ದು ಕೆಲಸ ಇದೆ ಆತ್ಮ ನಿವೇದನಂ ಭಕ್ತಿಯ ಒಂಬತ್ತು ನವವಿಧ ಭಕ್ತಿಯ ಕೊನೆಯ ಮಜಲಂ ಆತ್ಮ ನಿವೇದನಂ ಸಮರ್ಪಣೆ ಮಾಡುವಂತಹದ್ದು ಆತ್ಮ ಆತ್ಮೀಯ ಸಮರ್ಥ ವಸ್ತುಭ್ಯ ಅನಂತ ಗುಣಾಧಿಕ ತನಗಿಂತಲೂ ಮಿಗಿಲಾಗಿರ್ತಕ್ಕಂತಹ ಶ್ರೇಷ್ಠ ವಸ್ತು ಅಂತ ಅನುಸಂಧಾನ ಮಾಡುವಂತಹದ್ದು ಇದು ಭಗವಂತನಿಗೆ ವಸನ ಅಂತ ವಸನ ಅದು ಹೇಗೆ ಒಂದು ರೀತಿಯಲ್ಲಿ ಭೂಷಣ ಹಾಗೆ ಆತ್ಮ ನನ್ನ ನಾವು ಸಮರ್ಪಣೆ ಮಾಡಿದರೆ ದೇವರಿಗೆ ಭಾರಿ ಖುಷಿಯಂತೆ ಎಂಥ ಬಟ್ಟೆ ಕೊಟ್ಟ ಯಾವ ಬಟ್ಟೆ ಜ್ಞಾನಾನಂದದ ಬಟ್ಟೆಯನ್ನು ಕೊಟ್ಟ ಅಂತ ದೇವರಿಗೆ ಖುಷಿಯಂತೆ ಈ ಜೀವ ಜ್ಞಾನಾನಂದಮಯ ಅದು ಭಗವಂತನಿಗೆ ತುಂಬ ಖುಷಿ ಕೊಡತಕ್ಕಂತಹ ವಸನ ಹೀಗೆ ದಾಸರು ಸರ್ವತ್ರ ವ್ಯಾಪ್ತನಾದ ಭಗವಂತನ ಪೂಜೆಯ ಬಗೆಯನ್ನು ಇನ್ನೂ ಮುಂದೆ ಬಹು ಶ್ಲೋಕಗಳಲ್ಲಿ ಬಹು ನುಡಿಗಳಲ್ಲಿ ಬಹಳ ಸೊಗಸಾಗಿ ವಿವರಿಸ್ತಾರೆ ಅದು ಈ ಪಿಂಡಾಂಡವನ್ನು ಹೇಳಿದಷ್ಟು ಸಾಕಾಗುವುದಿಲ್ಲ ಅವರಿಗೆ ಯಾಕೆಂದರೆ ಭಗವಂತನ ಸೃಷ್ಟಿ ಇದು ನಾವು ಇದನ್ನು ಉಪೇಕ್ಷೆ ಮಾಡ್ತೇವೆ ಆದರೆ ಉಪೇಕ್ಷೆ ಅಲ್ಲ ಇದನ್ನು ತಿರಸ್ಕಾರವೂ ಮಾಡಬಾರದು ನಮ್ಮದು ಅಂತದನ್ನು ಮೋಹದಿಂದಲೂ ಕಾಣಬಾರದು ಇದು ಭಗವಂತನ ಅಧಿಷ್ಠಾನ ಅಂತ ಚಿಂತನೆ ಮಾಡಲಿಕ್ಕೆ ಎಷ್ಟೆಷ್ಟು ಬಗೆಗಳಿವೆ ಅದನ್ನು ದಾಸರು ಬೇರೆ ಬೇರೆ ಬೇರೆ ಬೇರೆ ರೀತಿಯಲ್ಲಿ ಒಂದ್ಸಲ ಇದನ್ನು ರಥ ಅಂತ ಚಿಂತನೆ ಮಾಡ್ತಾರೆ ಒಂದ್ಸಲ ಭಗವಂತನ ಇದು ಅರಮನೆ ಅಂತ ಚಿಂತನೆ ಮಾಡ್ತಾರೆ ಈ ಅರಮನೆಯಲ್ಲಿ ದಾಸರು ಹೇಳ್ತಾರೆ ಐದು ಬಾಗಿಲುಗಳಿವೆ ಅಂತ ಹೇಳ್ತಾರೆ ಈ ಪುರಕ್ಕೆ ನವದ್ವಾರ ಅಂತ ಚಿಂತನೆ ಮಾಡ್ತಾರೆ ಅದು ಪೂರ್ವಕ್ಕೆ ಮೂರು ಬಾಗಿಲು ಎರಡು ಕಣ್ಣು ಒಂದು ಮೂಗು ದಕ್ಷಿಣೋತ್ತರ ಬಾಗಿಲುಗಳು ಅಲ್ಲ ಪೂರ್ವದಲ್ಲಿ ಕಣ್ಣು ಮೂಗು ಬಾಯಿ ಮೂರು ಮಹಾದ್ವಾರಗಳು ಆಚೆ ಕಿವಿಗಳು ಕೆಳಭಾಗದಲ್ಲಿ ಉಪಸ್ಥ ಗುದ ಇದು ದ್ವಾರಗಳು ಭಗವಂತನ ಮ ಇದು ಇದರಲ್ಲಿ ಬಾಗಿಲುಗಳು ತುಂಬಾ ಇರಬೇಕು ಅಂತಹ ಬಹು ಬಾಗಿಲನ್ನು ಹೊಂದಿರತಕ್ಕಂಥದ್ದು ಅದರಲ್ಲಿ ಎಷ್ಟು ಭಗವಂತನಿಗೆ ಬೇಕಾಗಿರತಕ್ಕಂತಹ ಕೋಣೆಗಳಿವೆ ದಾಸರು ಅದನ್ನು ಲೆಕ್ಕ ಮಾಡಿ ಹೇಳಿದ್ದಾರೆ ಭಗವಂತನಿಗೆ ಆರು ಮನೆಗಳು ಅಂತ ಹೇಳಿದ್ರು ಒಂದು ಪರ್ಸನಲ್ ರೂಮ್ ಅಂತ ಹೇಳಿದ್ರು ಮತ್ತೆ ಐದು ವಿಪಿ ವಿಐ ಪಿ ರೂಮ್ ವಿ ರೂಮ್ ಎಂಥದ್ದು ಬೇಕಾದರೂ ಹೇಳಿ ಅಷ್ಟು ಇಲ್ಲಿ ತುಂಬಿಕೊಂಡುಂಟು ಅಂತ ದಾಸರು ಹೇಳಿದ್ರು ಅದರಲ್ಲಿ ಕಾಯ್ಲಿಕ್ಕೆ ಯಾರೆಲ್ಲ ಇದ್ದಾರೆ ಅದನ್ನೆಲ್ಲ ಮುಂದಿನ ನುಡಿಗಳಲ್ಲಿ ಹೇಳ್ತಾರೆ ಎಷ್ಟು ಸಾಧ್ಯ ಮತ್ತೆ ನಾಳೆ ಸೇರಿದಾಗ ಚಿಂತನೆ ಮಾಡೋದು